ಮಂಗಳ ಓ ಸ್ಥಾಪಕ ಧರ್ಮಸ್ಥವರ್ಸ್ವೇ ಅವತಾರರಿಷ್ಠಾ ರಮಕೃಷ್ಣ ವಸುದೆ ವಸ್ತಾರ್ದನೇ ಪರಮ ವಂದೇ ಜಗದ್ಗು ವ್ಯಾಸಂಬ್ಠನ ಶಕ್ ಪರಂಗಾತ್ಮಜ ವಂದೇ ಜುಗತಾ ಸೋ ಪಾ ಪ್ರತಿಬೋಧಿ ಭಗವತ ನಾರಾಯಣಿನಯಂ ಗ್ರಿ ಪುರುನ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಾಧಾಧ್ಯಾಂ ಅಂಬ ಅನುಸನ್ನ ಭಗವದ್ಗೀತೆ ಭಾವ್ವಿಣಿ ಎರಡನೆಯ ಅಧ್ಯಾಯದ ನಲವತ್ತ ಒಂದನೆಯ ಶ್ಲೋಕದಿಂದ ಪಠೋಣ ನಾನು ಹೇಳ್ಕೊಡ್ತೇನೆ ಇಪ್ಪತ್ತು ಶ್ಲೋಕಗಳು ಅಂದರೆ ಅರವತ್ತನೆಯ ಶ್ಲೋಕದವರೆಗೆ ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ನಾವು ಅರ್ಜುನನ ಮನಃಸ್ಥಿತಿಯನ್ನು ಅವನ ಒಳಗೆ ಕಾಡುತ್ತಿದ್ದಂತಹ ಯಾವ ಒಂದು ದೀರ್ಘಕಾಲೀನ ರೋಗ ಯಾವುದಿತ್ತೋ ಆ ರೋಗವನ್ನ ಯಾವ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮೊದಲೇ ನೋಡ್ದ ಆ ರೋಗವನ್ನು ವಾಸಿ ಮಾಡುವುದಿದ್ದರೆ ಅದಕ್ಕೆ ತಕ್ಕ ಔಷಧಿಯನ್ನೇ ನೀಡಬೇಕಾಗಿದೆ ಆ ತಕ್ಕ ಔಷಧಿಯನ್ನು ನೀಡಬೇಕಾದರೆ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದಂತೆ ಉತ್ತಮ ವೈದ್ಯ ಆದವನು ಯಾವ ರೀತಿಯಲ್ಲಿ ಆ ರೋಗದ ಎಲ್ಲ ಲಕ್ಷಣಗಳು ಹೊರಗೆ ತೋರುವಂತೆ ಅದನ್ನು ಮಾಡಿ ನಂತರ ಲಕ್ಷಣಕ್ಕೆ ಔಷಧಿಯನ್ನು ಕೊಡುವುದಲ್ಲ ಆ ರೋಗದ ಮೂಲ ಕಾರಣವನ್ನ ಹೋಗಲಾಡಿಸ್ಲಿಕ್ಕೆ ಔಷಧಿಯನ್ನು ಕೊಡಲಿಕ್ಕೆ ಉತ್ತಮ ವೈದ್ಯನಾದವನು ಪ್ರಯತ್ನಿಸ್ತಾನೆ ಇಲ್ಲಿ ಭಗವಂತ ಪರಮೋತ್ತಮ ವೈದ್ಯ ಸಂಸಾರ ಬಿಷಕ್ ಸಂಸಾರ ಅನ್ನುವಂತಹ ರೋಗಕ್ಕೆ ಆತ ವೈದ್ಯ ಆದರಿಂದ ಆತನ ರೀತಿಯೇ ಅದ್ಭುತ ಮೊದಲನೆಯದಾಗಿ ಅರ್ಜುನ ಯಾವ ರೀತಿಯಲ್ಲಿ ದರ್ಪದಿಂದ ಕೃಷ್ಣನನ್ನು ಪರಮಾತ್ಮ ಅನ್ನುವಂತಹ ದೃಷ್ಟಿಯಿಂದ ನೋಡದೆ ಕೇವಲ ಒಬ್ಬ ತನ್ನ ರಥದ ಸಾರಥಿ ಎಂಬುದಾಗಿ ನೋಡಿ ಹೀನಾಯವಾಗಿ ಅವನನ್ನು ಉದ್ದೇಶಿಸಿ ಅವನಿಗೆ ಆದೇಶವನ್ನು ನೀಡುವಂತಹ ಒಂದು ಹಂತ ಅದೊಂದಿತ್ತು ನಂತರ ಅವನ ರೋಗವನ್ನ ಇನ್ನೂ ಹೊರಗಡೆ ತೋರಿಸಿ ಮೇಲ್ಗಡೆ ಎಬ್ಬಿಸುವಂತಹ ಪ್ರಯತ್ನದಿಂದ ಪಶ್ಯ ಏತಾನು ಕುರುನಿತಿ ಅಂತ ಯಾವಾಗ ತನ್ನ ಬಂಧು ಬಾಂಧವರೇ ಅವನ ಎದುರುಗಡೆ ಇದ್ದಾರೆ ಎಂಬುದಾಗಿ ಅವನಿಗೆ ಎತ್ತಿ ಎತ್ತಿ ಕೊಟ್ಟ ಅದರಿಂದ ವಿಫ್ಲನಾದಂತಹ ಗಾಂಧೀವಿ ಯಾವ ರೀತಿಯಲ್ಲಿ ತನ್ನ ಸ್ವಧರ್ಮವನ್ನ ಮರೆತು ಪರಮಾತ್ಮದಿಂದ ಉಪದಿಷ್ಟವಾದಂತಹ ಸ್ವಧರ್ಮವನ್ನ ಮರೆತು ಧರ್ಮ ಮಾರ್ಗವನ್ನು ಬಿಟ್ಟು ಯಾವ ಅಪಲಾಪವನ್ನ ಮಾಡ್ತಾ ಇದ್ದ ಅನ್ನೋದನ್ನು ಅವನ ವಾದ ಸರಣಿ ಅಷ್ಟೇ ತರ್ಕಬದ್ಧವಾಗಿ ಇದ್ದಂತೆ ನಮಗೆ ಕಾಣಿಸ್ತು ಹೇಗೆ ಯುದ್ಧ ಮಾಡುವುದು ಎಲ್ಲ ಅನರ್ಥಕ್ಕೆ ನಾಂದಿ ಹಾಡಿದಂತೆ ಯುದ್ಧದಿಂದ ಎಷ್ಟು ಅಕ್ಷೋಹಿಣಿ ಸೈನಿಕರ ಸತ್ತು ಹೋಗ್ತಾರೆ ಆ ಸೈನಿಕರ ಪತ್ನಿಯರು ವಿಧವೆಯರಾಗ್ತಾರೆ ಇದರಿಂದ ವರ್ಣ ಸಂಕುಲ ಉಂಟಾಗ್ತದೆ ವರ್ಣಸಂಕುಲದಿಂದ ಆ ಪ್ರತಿಯೊಂದು ಕುಲ ಕುಲದಿಂದ ಪರಂಪರಾ ಅನುಗತವಾಗಿ ಬಂದಂತಹ ಕುಲಧರ್ಮಗಳು ನಾಶವಾಗ್ತದೆ ಅನೇಕ ಸದ್ಧರ್ಮಗಳು ಕೂಡ ಆ ಕುಲದೊಂದಿಗೆ ಈ ಲೋಕದಿಂದ ಕಣ್ಮರೆಯಾಗ್ತದೆ ಅನ್ನೋದನ್ನ ಎಷ್ಟು ತರ್ಕಬದ್ಧವಾಗಿ ಹೇಳಿದ ನಂತರ ಅಷ್ಟು ಸಾಲದೆಂಬಂತೆ ತಾನು ಯುದ್ಧ ಮಾಡುವುದಿಲ್ಲ ಎಂಬುದಾಗಿ ನಿಲ್ಲಿಸಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಇನ್ನೊಂದಿಷ್ಟು ಛೇಡಿಸ್ತಾನೆ ಕುತಸ್ತ್ವಾ ತಿಂ ವಿಷಮೇ ಸುಪಸ್ಥಿತ ಅನಾರ್ಯಂ ಅಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಅನ್ನುವ ರೀತಿಯಲ್ಲಿ ಒಂದು ಟಾಂಟ್ ಮಾಡ್ತಾ ಕೊನೆಯ ಕ್ಲೈದ್ಯಂ ಮಾತ್ಮಗಮಾರ್ಥ ಇದು ಆ ಗಾಂಡೀವಿಗೆ ಅತ್ಯಂತ ಉತ್ತಮವಾದಂತಹ ಒಂದು ಔಷಧಿಯನ್ನು ಕ್ಲೈದ್ಯಂ ಮಾಗಮಸ್ ಪಾರ್ಥ ಈ ಷಂಡತನವನ್ನು ಹೇಡಿ ಬಿಟ್ಟು ಯುದ್ಧಕ್ಕೆ ಮುನ್ನುಗ್ಗು ಹೇ ಪಾರ್ಥಾ ಅನ್ನುವ ರೀತಿಯಲ್ಲಿ ಆತನನ್ನು ಉದ್ದೇಶಿಸಿ ಚುಚ್ಚುತ್ತಾನೆ ಚುಚ್ಚಿದ ನಂತರ ಪುನಃ ಇನ್ನೊಂದಿಷ್ಟು ಇವನಲ್ಲಿದ್ದಂತಹ ಯಾವ ಒಂದು ದುಗುಡ ಶೋಕ ಧರ್ಮದಂತೆ ಕಾಣುತ್ತಿದ್ದಂತಹ ಈ ಅಧರ್ಮದ ಪ್ರವೃತ್ತಿಗಳು ಅದೆಲ್ಲ ಹೊರಗಡೆ ಬರುತ್ತೆ ಹೇಗೆ ಭೀಷ್ಮರನ್ನ ದ್ರೋಣರನ್ನ ಪೂಜೆಗೆ ಅರ್ಹರಾದಂತಾ ಗುರು ಹಿರಿಯರನ್ನು ಬಾಣಗಳಿಂದ ಚುಚ್ಚಿ ನೋಯಿಸಲಿ ಕೊಲ್ಲಲಿ ಅನ್ನುವಂತಹ ವಾದವನ್ನ ಮಂಡಿಸ್ತಾ ಗುರುಹಿರಿಯನ್ನು ನೋಯಿಸಬಾರದು ಅನ್ನುವಂತಹ ಸಾಧಾರಣ ಧರ್ಮವನ್ನ ಪುನಃ ಆ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಇಟ್ಟು ಕೊನೆಗೆ ತನ್ನಿಂದ ಈ ತಡೆಯಲು ಅಸಾಧ್ಯವಾದಂತಹ ನಿವಾರಿಸಲು ಯುದ್ಧದ ಸ್ಥಿತಿಯನ್ನು ಹೇಗೆ ಎದುರಿಸುವುದು ಎಂಬುದನ್ನು ಕಾಣದೆ ಸಂಪೂರ್ಣವಾಗಿ ಶ್ರೀಕೃಷ್ಣನನ್ನು ಗುರುವಾಗಿ ಸ್ವೀಕರಿಸಿ ಇಲ್ಲಿ ಆತ ಏನು ಮಾಡ್ತಾ ಇದ್ದಾನೆ ಧರ್ಮ ಸಂಮೂಢ ಚೇತಾ ಶಿಷ್ಯಸ್ತೇಹಂ ಶಾಧಿ ಮಾಂ ತಾಮ್ ಪ್ರಪತ್ ಪ್ರಪತ್ತಿಯೋಗವನ್ನು ಅನುಸರಿಸ್ತಾನೆ ನಾನು ಸಂಪೂರ್ಣವಾಗಿ ಧರ್ಮ ಅಧರ್ಮ ಯಾವುದು ಅಂತ ಹೇಳಿ ನನ್ನ ಬುದ್ಧಿಗೆ ಗೋಚರವಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಬುದ್ಧಿಯಲ್ಲಿ ಶೋಕ ಅನ್ನೋದು ಮೂಲವಾಗಿ ಬೇರೂರಿ ಕೂತ್ಕೊಂಡಿದೆ ಮೋಹದಿಂದ ಶೋಕ ಶೋಕದಿಂದ ಪುನಃ ಮೋಹದ ಗಾಡತೆ ಜಾಸ್ತಿಯಾಗಿ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗದೆ ಈಗ ಸುಮ್ಮನೆ ಕೂತ್ಕೊಂಡ ಇಷ್ಟು ಕೂತ್ಕೊಂಡ ಮೇಲೆ ತನ್ನ ಎಲ್ಲ ಯಾವ ಒಂದು ನಿರ್ಣಯ ಮಾಡುವಂತಹ ಬುದ್ಧಿ ಇತ್ತೋ ಆ ಬುದ್ಧಿಯನ್ನ ಭಗವಂತನ ಪಾದಗಳಿಗೆ ಅರ್ಪಿಸಿದ ಮೇಲೆ ಶಿಷ್ಯಾತೆ ಅಹಂ ಶಾಧಿ ಅಂದರೆ ನನಗೆ ಶಿಕ್ಷಣವನ್ನು ನೀಡು ಶಾಸು ಆ ಧಾತುವಿನಿಂದ ಶಾಧಿ ನನಗೆ ಶಿಕ್ಷಣವನ್ನು ನೀಡು ನನಗೆ ಉಪದೇಶವನ್ನು ನೀಡು ತ್ವಾಂ ನಿನ್ನನ್ನು ನಾನು ಪ್ರಪನ್ನಂ ಶರಣಾಗತನಾಗಿ ಕೇಳ್ಕೊಳ್ತಾ ಇದ್ದೇನೆ ನನಗೆ ಈ ನನ್ನ ಶರೀರವನ್ನು ಒಣಗಿಸುತ್ತಿರುವಂತಹ ಈ ಶೋಕದ ಹೋಗಲಾಡಿಸಿದ ನೀವು ಯಾವ ಒಂದು ಮಾರ್ಗದಿಂದ ಉಪಾಯದಿಂದ ಸಿದ್ಧಿಸ್ತದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಈ ನನ್ನ ಶೋಕವನ್ನು ನೀನು ಹೋಗಲಾಡಿಸು ಅಂತ ಇಲ್ಲಿ ಅರ್ಜುನ ಕೇಳ್ಕೊಡ್ತಾನೆ ಇಲ್ಲಿ ಇಷ್ಟು ಕೇಳಿ ಕೇಳಿಸ್ಕೊಂಡು ಅವನು ಹೇಳಿಕೊಂಡು ಸುಮ್ಮನೆ ಇದ್ಮೇಲೆ ನಂತರ ಸಂಜೆಯ ಹೇಳುವಂತಹ ಒಂದು ಶ್ಲೋಕ ತಮುವಾಚ ಕೃಷಿಕೇಶ ಪ್ರಹಸನ್ ಇವ ಭಾರತ ಸೇನೆಯೋ ಉಭಯೋ ಮಧ್ಯೇ ಬಿಷೀದಂತ ಮಂ ವಚ ಅಂತಹ ಶೋಕದಿಂದ ತಪ್ತನಾದಂತಹ ಅರ್ಜುನನು ಈ ಎರಡು ಸೇನೆಯ ಮಧ್ಯದಲ್ಲಿ ನಿಂತುಕೊಂಡು ಇಷ್ಟು ಅವನು ಹೇಳಿದ್ದನ್ನು ಕೇಳಿಸಿಕೊಂಡು ಈಗ ಋಷಿಕೇಶ ಇಂದ್ರಿಯಗಳಿಗೆ ಒಡೆಯನಾದಂತಹ ಆದ್ದರಿಂದ ಎಂದು ಮೋಹಕ್ಕೆ ಒಳಗಾಗದಂತಹ ಶೋಕಕ್ಕೆ ಒಳಗಾಗದಂತಹ ಆ ಪರಮಾತ್ಮ ಪ್ರಹಸನ್ ಇವಾ ನಗುತ್ತಿರುವವನೋ ಎಂಬಂತೆ ತಮುವಾಚ ಆ ಅರ್ಜುನನ್ನು ಕುರಿತು ಹೇಳಿದ ಅಂತ ಇಲ್ಲಿ ಇಲ್ಲಿ ಇನ್ನೊಂದು ತಮಾಷೆ ಇದೆ ಆತ ಪ್ರಹಸನ್ ಇವ ನಗುತ್ತಿರುವವನಂತೆ ಅಂತ ಯಾಕೆ ಹೇಳ್ದ ಇಲ್ಲಿ ಅರ್ಜುನ ಇಲ್ಲಿ ಸಂಜೆಯಾಗಿ ಗೆಡ್ತಾ ಇದ್ದಾನೆ ಆ ಭಗವಂತನ ಮುಖದಲ್ಲಿ ಯಾವಾಗಲೂ ನಗು ಸಹಜ ಯಾಕೆಂದರೆ ಆದ ಆನಂದ ಸ್ವರೂಪ ಭಗವಂತ ಆದರೂ ಕೂಡ ಇಲ್ಲಿ ವಿಶಿಷ್ಟವಾಗಿ ಪ್ರಹಸನ್ ಇವ ನಿಜವಾಗಿಯೂ ಈ ಪ್ರಹಸನ್ ಅನ್ನುವಂತಹ ಶಬ್ದಕ್ಕೆ ಅಪಹಾಸ್ಯ ಮಾಡುತ್ತಿರುವಂತೆ ಅನ್ನುವಂತಹ ಅರ್ಥವೂ ಇದೆ ಪ್ರಹಸನ ಅಥವಾ ಅಪಹಾಸ್ಯ ಇವೆಲ್ಲವೂ ಕೂಡ ಆ ಹೊಸಧಾತುವಿಗೆ ಉಪಸರ್ಗವಾಗಿ ಬಂದಾಗ ಕೊಡುವಂತಹ ವಿಶಿಷ್ಟ ಅರ್ಥಗಳು ಇದಕ್ಕೆ ನಾವು ಹಿನ್ನೆಲೆಯನ್ನು ನೋಡಿದ್ರೆ ನಮಗಿಲ್ಲಿ ಗೊತ್ತಾಗತ್ತೆ ಈ ನಗು ಅನ್ನುವುದು ಇನ್ನೊಂದು ಬ್ರ್ಯಾಕೆಟ್ ಅಂತ ಒಂದು ಬ್ರ್ಯಾಕೆಟ್ ಅನ್ನು ಶ್ರೀ ಕೃಷ್ಣ ಪರಮಾತ್ಮ ಇನ್ನೊಂದು ಕಡೆ ಹಾಕಿದ್ದಾನೆ ಎಲ್ಲಿಯದು ಅಂದರೆ ಮಹಾಭಾರತದ ಇದೇ ಇದರಲ್ಲಿ ಸೈನ್ಯ ನಿರ್ಮಾಣ ಪರ್ವ ಆ ಸೈನ್ಯ ನಿರ್ಮಾಣ ಪರ್ವದಲ್ಲಿ ಶ್ರೀಕೃಷ್ಣ ಸಂಧಾನವನ್ನೆಲ್ಲ ಮಾಡಿ ತನ್ನ ಕೈಲಾದಂತಹ ಎಲ್ಲ ಪ್ರಯತ್ನವನ್ನು ಮಾಡಿ ಕೊನೆಗೆ ಇನ್ನ ಆಗುವುದಿಲ್ಲ ಈ ಪ್ರಯತ್ನ ಆಗುವುದಿಲ್ಲ ಅನ್ನುವಾಗ ದಂಡಂ ದಶಗುಣಂ ಭವೇ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದು ವಾಪಸ್ ಬಂದಿದ್ದಾನೆ ವಾಪಸ್ ಬಂದಾಗ ಪಾಂಡವರೆಲ್ಲ ಕಾಯ್ತಾ ಇದ್ದಾರೆ ಏನು ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತಾ ಯುದ್ಧ ಮಾಡಬೇಕೋ ಬೇಡವೋ ಯುಧಿಷ್ಠಿರ ಧರ್ಮ ಪರ ಆತ ಶ್ರೀಕೃಷ್ಣನ ಆ ಪರಮಾತ್ಮನ ಧರ್ಮಸ್ವರೂಪನಾದವಂತಹ ಪರಮಾತ್ಮನ ಕೊನೆಯ ಒಂದು ನಿರ್ಣಯ ಏನು ಅನ್ನೋದನ್ನು ಕಾಯ್ಕೊಂಡು ಕೊಟ್ಟಿದ್ದಾನೆ ಯುಧಿಷ್ಠನರಿಗೂ ಯಾವುದೊಂದು ಸಂಶಯ ಇಲ್ಲ ಯುದ್ಧ ಮಾಡಲೇಬೇಕು ಯಾಕೆಂದರೆ ಆತ ಧರ್ಮ ಪರ ಹೀಗಾಗಿ ಆತ ಶ್ರೀಕೃಷ್ಣ ಪರಮಾತ್ಮನು ಕೇಳ್ತಾನೆ ಈಗ ಏನು ಹೇಳ್ತಿಯಪ್ಪ ನಿನ್ನ ಅಭಿಪ್ರಾಯ ಹೇಗೆ ನೀನು ಹೇಗೆ ಹೇಳ್ತೀಯೋ ಅದರಂತೆ ನಾವೆಲ್ಲ ನಡ್ಕೊಡ್ತೇವೆ ನೀನು ಹೇಳಿದಂಥ ಮಾರ್ಗ ನೀನು ಒಂದು ವೇಳೆ ಹೇಳಿದರೆ ಯುದ್ಧ ಮಾಡುವುದು ತಪ್ಪು ನಾವು ಇದರಿಂದ ಹಿಂತೆಗಿದ್ದೇವೆ ಪುನಃ ಕಾಡಿ ಹೇಳು ಏನು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಶ್ರೀಕೃಷ್ಣ ತಾನು ಆ ಆಸ್ಥಾನದಲ್ಲಿ ದುರ್ಯೋಧನ ಆಸ್ಥಾನದಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ತಾ ಹೋಗ್ತಾನ ಹಾಗೆ ಹೇಳಿದ ಮೇಲೆ ಇದು ಯುಧಿಷ್ಠಿರ ಹೇಳುವಂತಹ ಮಾತು ಯುಧಿಷ್ಠಿರ ಪುನಃ ಶೋಕತಪ್ತನಾಗ್ತಾನ ಅವನಿಗೆ ಇನ್ನು ಕೃಷ್ಣನು ಎಷ್ಟು ಅನ್ಬಿಟ್ಟಲ್ಲ ಕೃಷ್ಣ ಕೂಡ ಯುದ್ಧ ಮಾಡುವುದೇ ಸರಿ ಅನ್ನುವಂಥ ಅಭಿಪ್ರಾಯವನ್ನು ಕೊಟ್ಬಿಟ್ಟ ಯುದ್ಧಕ್ಕೆ ಸಿದ್ಧರಾಗಿ ಇಲ್ಲಿ ಯುಧಿಷ್ಠಿರ ಕೂಡ ಪರ್ಮಿಷನ್ ಕೊಟ್ಟಾಯಿತು ಉಳಿದಂತಹ ಪಾಂಡವರಿಗೆ ಹೇಡಿಯಾಯಿತು ನೀವೆಲ್ಲ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಆದರೂ ಕೂಡ ಅವನಲ್ಲಿ ಈಗ ಅರ್ಜುನನಿಗೆ ಯಾವ ಒಂದು ಮನಸ್ಥಿತಿ ಒದಗಿತ್ತೋ ಅದೇ ಮನಸ್ಥಿತಿ ಯುದಿಷ್ಠಿರನಿಗೆ ಆಗಲೇ ಒದಗಿತ್ತು ಈ ಯುದ್ಧ ಅವನಿಗೆ ಧರ್ಮದ ರೀತಿಯಿಂದ ನೋಡಿದರೆ ಯುದ್ಧ ಮಾಡಲೇಬೇಕು ಆದರೆ ಅವನ ಒಂದು ವೈಯಕ್ತಿಕ ವಿಚಾರದಿಂದ ನೋಡಿದರೆ ಈ ಯುದ್ಧ ಅವರಿಗೂ ಕೂಡ ಸಮ್ಮತವಲ್ಲ ಆತ ಹೇಳ್ತಾನೆ ಯದರ್ಥಂ ವನವಾಸಾಪ್ತಂ ದುಃಖಂಚ ಎನ್ ಮಯ ಸೋ ಅಯಂ ಅಸ್ಮಾನ ಉಪೇತ್ಯೇವ ಪರೋ ಅನರ್ಥ ಪ್ರಯತ್ನತಃ ಯಾವ ಒಂದು ಉದ್ದೇಶದಿಂದ ಮುಂದೆ ದೊಡ್ಡ ಅವಘಡ ಸಂಭವಿಸುತ್ತದೆ ಅದನ್ನು ತಪ್ಪಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಇಷ್ಟು ವರ್ಷ ವನವಾಸ ಅದು ಸಾಲದೆಂಬಂತೆ ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಿ ಇಷ್ಟೆಲ್ಲ ದುಃಖವನ್ನು ನಾನು ಸಹಿಸಿಕೊಂಡೋ ಅದು ಇನ್ನಿಲ್ಲದಂತೆ ಒತ್ತರಿಸಿ ನಮ್ಮ ಮೇಲೆ ಈಗ ಬಂದು ಕೂತಿದೆ ನಿವಾರಿಸಲಾಗದಂತಹ ಒಂದು ಪ್ರಸಂಗ ಈಗ ಒದಗಿದೆ ನನ್ನ ಎಲ್ಲ ಪ್ರಯತ್ನವನ್ನು ನಾನು ಮಾಡಿಯೂ ಕೂಡ ಈ ಯುದ್ಧ ಅನ್ನೋದನ್ನು ನಾನು ನಿವರ್ಸಲಿಕ್ಕೆ ಆಗಲಿಲ್ಲ ತಡೀಲಿಕ್ಕೆ ಆಗ್ಲಿಲ್ಲ ಹೇ ಕೃಷ್ಣ ಅಂತ ತನ್ನ ದುಃಖವನ್ನು ಹೇಳ್ಕೊಳ್ತಾನೆ ಯುಧಿಷ್ಟಿರಾನೆ ಕಥಂ ಸಾವಧ್ಯ ಸಂಗ್ರಾಮ ಕಾರ್ಯ ಸಹ ಭವಿಷ್ಯತಿ ಕಥಂಹತ್ವಾ ಗುರೂನ್ ವೃದ್ಧಾನ್ ವಿಜಯೋ ನೋ ಭವಿಷ್ಯತಿ ನೋಡಿ ಅದೇ ಮಾತು ಕಥಂ ಹಿ ಅವಧ್ಯೈ ಯಾರು ಕೊಲ್ಲಲು ಅರ್ಹರಲ್ಲವೋ ಅಂಥವರೊಂದಿಗೆ ನಾವು ಈಗ ಯುದ್ಧವನ್ನು ಮಾಡಬೇಕಾಗಿದೆ ಸಂಗ್ರಾಮ ಕಾರ್ಯ ಸಹ ಭವಿಷ್ಯ ಮುಂದೆ ಯುದ್ಧವನ್ನು ನಾವು ಮಾಡಬೇಕಾಗಿದೆ ಕತನ್ ಹತ್ವ ಗುರೂನು ವೃದ್ಧ ಹಿರಿಯರನ್ನು ಗುರುಗಳನ್ನು ಕೊಂದು ನಮಗೆ ಅದಂತಹ ವಿಜಯ ಪ್ರಾಪ್ತವಾಗುತ್ತೆ ಆ ಯಾವ ವಿಜಯವನ್ನು ನಾವು ಅನುಭವಿಸ್ತೇವೆ ಆ ವಿಜಯ ನಮಗೆ ಬೇಕಾಗಿದೆಯಾ ಅನ್ನುವಂತಹ ದುಃಖವನ್ನು ಇಲ್ಲಿ ಉದ್ಗಾರ ಮಾಡ್ತಾನೆ ಅದನ್ನು ಕೇಳಿದ ತಕ್ಷಣ ಪಕ್ಕದಲ್ಲಿ ಇವರಿಬ್ರು ಇರ್ತಾರೆ ಯಾರು ಭೀಮಸೇನ ಮತ್ತೆ ಸವ್ಯಸಾಚಿ ಇವರಿಬ್ರು ತಕ್ಷಣ ಅವ್ರದೊಂದಿತ್ತಲ್ಲ ಪೌರುಷ ಅದನ್ನ ತತ್ ಶುತ್ವ ಧರ್ಮರಾಜ ಸವ್ಯಸಾಚಿ ಪರಂತಪ ಯದು ವಾಸುದೇವೇನ ಶ್ರಾವಯಾವಾತ ತದ್ವಚ ಭೀಮಸುನ್ನಿದ್ದ ಇವರು ಸವ್ಯಸಾಚಿ ಏನ್ ಮಾಡ್ದ ಅರ್ಜುನ ತುತ್ವ ಈ ಯುದಿಶ್ರು ಹೇಳಿದಂತಹ ಮಾತನ್ನ ಕೇಳಿ ಧರ್ಮರಾಜ್ಯ ವಚಂ ವಚಃ ಆ ಮಾತನ್ನು ಕೇಳಿ ಧರ್ಮರಾಜನ ಮಾತನ್ನ ಕೇಳಿ ಈ ಪರಂತಪನಾದಂತಹ ಸವ್ಯಸಾಖಿ ವಾಸುದೇವೇನ ಯುಕ್ತ ಇದಕ್ಕಿಂತ ಹಿಂದೆ ಯುಧಿಷ್ಠರ ಹೇಳೋಕ್ಕಿಂತ ಹಿಂದೆ ಕೃಷ್ಣ ತನ್ನ ಅಭಿಪ್ರಾಯವನ್ನೆಲ್ಲ ಕೊಟ್ನಲ್ಲ ಆ ಅಭಿಪ್ರಾಯವನ್ನ ಪುನಃ ನಿನ್ನ ಕೇಳಿಸ್ಕೊಂಡಿದ್ದಾನೆ ಯುಧಿಷ್ಠರ ಕೇಳಿಸ್ಕೊಂಡಿದ್ದಾನೆ ಕೇಳಿಸ್ಕೊಂಡಾದ್ಯೂ ಕೂಡ ಬಹುಶಃ ನಮ್ಮ ಅಣ್ಣ ಅಂತ ಅನ್ಸುತ್ತೆ ಕೃಷ್ಣ ಹೇಳಾಯ್ತಲ್ಲ ಯುದ್ಧ ಎಸ್ಟ್ ಅಂತ ರೈಟ್ ಅಂತ ಈಗ ಹೋಗಬೇಕು ನಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಕೃಷ್ಣ ಇನ್ನೇನು ಇಷ್ಟು ತಳಿ ಹೇಳಿದೆಯಲ್ಲ ನೀನು ಅಣ್ಣ ಅನ್ನುವಂತಹ ಒಂದು ಉದ್ದೇಶದಿಂದ ಇವನು ಚುಚ್ಚುತ್ತಾ ಇದ್ದಾನೆ ಯುದಿಷ್ಠಿರದಲ್ಲಿ ತಮ್ಮ ಚುಚ್ಚುತ್ತಾ ಇದ್ದಾನೆ ಕೃಷ್ಣ ಎಲ್ಲ ನೋಡ್ದ ಶ್ರಾವಯಾನಾಸ ತದ್ವಶ ನೋಡು ಕೃಷ್ಣ ಇತ್ತಿಷ್ಟೆಲ್ಲ ಹೇಳಿದ್ದಾನೆ ನೋಡು ನೀನು ಬಹುಶಃ ಯಾವುದೋ ಆಬ್ಸೆಂಟ್ ಮೈಂಡೆಡ್ನಲ್ಲಿ ಇದ್ದೆ ಅಂತ ಅನ್ಸುತ್ತೆ ಕೃಷ್ಣ ಇಷ್ಟೆಲ್ಲ ಹೇಳಿದಾನೆ ಯುದ್ಧಕ್ಕೆ ತಯಾರಾಗು ಸಿದ್ಧನಾಗು ಯುದ್ಧ ಮಾಡೋಣ ಅವರನ್ನು ಕೊಲ್ಲೋಣ ನಾವು ರಾಜ್ಯವನ್ನು ಅನುಭವಿಸೋಣ ಅರ್ಜುನ ಹೇಳ್ತಾನೆ ಉಕ್ತವಾನ್ ದೇವಕೀಪುತ್ರ ಕು ವಿಜುರಸ್ಥ ವಚನ ತತ್ವಯಾ ರಾಜನ್ ನಿಖಿಲೇನ ಅವಧಾರೆ ಹೇ ರಾಜ ಹೇ ಯುಧಿಷ್ಠಿರ ದೇವಕೀಪುತ್ರ ಕೃಷ್ಣನು ಅವನು ಕುಂತಿಯಿಂದ ಹೇಳಲ್ಪಟ್ಟಂತಹ ಮಾತನ್ನ ಮಹಾತ್ಮನಾದಂತಹ ವಿದುರನಿಂದ ಹೇಳಲ್ಪಟ್ಟಂತಹ ಮಾತನ್ನು ಯಾವ ಸಭೆಯಲ್ಲಿ ಕುಂತಿ ಮತ್ತು ಯುದಿ ವಿದುರ ಆ ಸಭೆಯಲ್ಲಿ ಮಾತನಾಡ್ತಾರೆ ಆ ಮಾತನ್ನ ಅದನ್ನು ಕೋಟ್ ಮಾಡ್ತಾರೆ ಯಾರು ಕೃಷ್ಣ ಅದನ್ನು ಇಲ್ಲಿ ಅರ್ಜುನ ಕೃಷ್ಣನ ಮಾತು ಕುಂತಿಯ ಮಾತು ವಿದುರನ ಮಾತನ್ನ ಕೋಟ್ ಮಾಡಿ ವಚನಂ ತತ್ವಯಾ ರಾಜನ್ ನಿಖಿಲೆಯ ಅವಧಾರಿತ ಇಷ್ಟೆನ್ನೂ ಚೆನ್ನಾಗಿ ತಿಳ್ಕೊನೇನು ಕುಂತಿಯ ಅಭಿಪ್ರಾಯ ಏನೋ ವಿದುರನ ಅಭಿಪ್ರಾಯವೇನೋ ಕೃಷ್ಣನ ಅಭಿಪ್ರಾಯವೇನು ನಿನಗೆ ಒಂದು ವೇಳೆ ಕೃಷ್ಣ ಅಧರ್ಮವನ್ನು ಬೋಧಿಸ್ತಾ ಇದ್ದಾನೆ ಅನ್ನುವಂಥ ಸಂಶಯ ಬಂದರೂ ಕೂಡ ನಮ್ಮ ತಾಯಿ ಕುಂತಿ ಅಧರ್ಮವನ್ನು ಬೋಧಿಸ್ತಾವೇನು ಧರ್ಮಸ್ವರೂಪಿಯಾದಂತಹ ವಿದುರ ಅಧರ್ಮವನ್ನು ಬೋಧಿಸ್ತಾನೆ ಎಲ್ಲ ಸರಿಯಾಗಿ ಕೇಳ್ಕೋ ನಿಖಿಲೇನ ಅವಧಾರಿತನು ಡೀಟೈಲ್ ಆಗಿ ತಿಳ್ಕೊ ಇದನ್ನೆಲ್ಲ ಅಭಿಪ್ರಾಯ ಏನು ಅನ್ನೋದನ್ನು ನೀನು ತಿಳ್ಕೊ ನಚತೌ ವಕ್ಷತೋ ಅಧರ್ಮ ಮಿತಿ ಮೇ ಮತಿಹಿ ಇದು ಅರ್ಜುನನ ಮಾತು ನಾಪಿಯುಕ್ತಂಜ ಕೌಂತ್ಯ ನಿವರ್ತಿತು ಅಯುಧ್ಯ ಕೌಂಟೇಯ ಅಂದ್ರೆ ಇದು ಯುಧಿಷ್ಠನಿಗೆ ಅವನು ಹೇಳ್ತಾ ಎಲ್ಲೋ ಕುಂತಿ ಪುತ್ರನಾದಂತಹ ಯುಧಿಷ್ಠನೇ ಅರ್ಜುನ ಅವನಿಗೆ ಹೇಳ್ತಾ ಇರು ನಟತೌ ವಕ್ಷತೋ ಅಧರ್ಮ ಅವರಿಬ್ಬರೂ ಕೂಡ ಅಧರ್ಮವನ್ನು ಹೇಳ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯ ನಮಗಿಲ್ಲ ನಿಶ್ಚಯವಾಗಿ ಅವರು ಧರ್ಮವನ್ನೇ ಹೇಳ್ತಾ ಇದ್ದಾರೆ ಅನ್ನುವಂಥ ಬುದ್ಧಿ ನನಗಿದೆ ನಾಪಿಯುಕ್ತಂಚ ಕೌಂತ್ಯ ನಿವರ್ತಿ ತುಂಬ ಅಯುಧ್ಯತ ಯುದ್ಧ ಮಾಡದೆ ಹಿಂತಿರುವುದು ಸರಿ ಅಲ್ಲ ನನ್ನ ನಿಶ್ಚಿಯವಾದಂತಹ ಅಭಿಪ್ರಾಯ ಅನುದು ಸವ್ಯಸಾಕಿಯ ಮಾತು ಆಮೇಲೆ ನೋಡಿ ಸಮಾಜ ಇಷ್ಟು ಹೇಳಿದ ಮೇಲೆ ಕೃಷ್ಣ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದ ಏನು ಹೇಳ್ತಾ ಇದನ್ನು ಹೇಳಪ್ಪ ಅಂತ ತಕ್ಷತ್ವ ವಾಸುದೇವೋಪಿ ಸವ್ಯಸಾಹಿ ವಚಸ್ತದ ಮಯಮಾನೋ ಅಬ್ರವೀದ ವಾಕ್ಯಂ ಪಾರ್ಥನೇ ಮೇವಂ ಇತಿ ಗುರುವನ್ ಇಷ್ಟನ್ನ ಕೇಳಿ ಸತ್ಕೃತ್ವ ಈ ಅರ್ಜುನ ಹೇಳಿದ್ದನ್ನೆಲ್ಲ ಯುದಿಷ್ಣನಿಗೆ ತಾಂಟ್ ಕೊಟ್ಟಿದ್ದನ್ನ ತನಗೆ ಯುದ್ಧದಲ್ಲಿ ಇದ್ದಂತಹ ಆಸಕ್ತಿಯನ್ನ ಅದನ್ನಷ್ಟು ಕೇಳಿ ವಾಸುದೇವನೂ ಕೂಡ ಭಗವಂತನೂ ಕೂಡ ಕವ್ಯ ಸಾಹಿಯ ಮ ಮಾತನ್ನ ಅಲ್ಲಿ ಕೇಳಿ ಸ್ಮಯಮಾನೋ ಅಬ್ರವಿ ನಗುತ್ತಾ ನಗುತ್ತಾ ನೋಡಿದನು ಇಲ್ಲಿ ಬ್ರ್ಯಾಕೆಟ್ ಓಪನ್ ಆಯಿತು ಆ ನಗುವಿನ ಒಂದು ಬ್ರ್ಯಾಕೆಟ್ ಓಪನ್ ಆಯಿತು ಇಲ್ಲಿ ಪ್ರಹಸನ್ನಿವ ಭಾರತ ಅನ್ನುವನಿ ಬ್ರ್ಯಾಕೆಟ್ ಕ್ಲೋಸ್ ಆಯಿತು ಮಗು ನೀನು ದೊಡ್ಡದಾಗಿ ನಿನ್ನ ಅಣ್ಣನಿಗೆ ಉಪದೇಶ ಮಾಡ್ತಾ ಇದೆಯಾ ಈಗ ಘೋರವಾದಂತಹ ಆ ಯುದ್ಧದ ರಂಗದಲ್ಲಿ ನಿನ್ನನ್ನು ನಿಲ್ಲಿಸಿದಾಗ ನಾನು ನೋಡ್ತೇನೆ ನಿನಗೆ ಯುದ್ಧ ಬೇಕೋ ಬೇಡವೋ ನಿನ್ನ ಮನಸ್ಥಿತಿ ಯಾವ ರೀತಿಯಲ್ಲಿ ಆಗ ಉಂಟಾಗುತ್ತೆ ಅನ್ನುವುದು ಪರಮಾತ್ಮನಾದಂತಹ ಎಲ್ಲರ ಹೃದಯದ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಮೊದಲೇ ಗೊತ್ತಿದೆ ಅದಕ್ಕೋಸ್ಕರ ಅವನ ಅಲ್ಲೇ ನಕ್ಕ ಸ್ಮಯಮಾನು ಅಬ್ರವೀ ನಗುತ್ತಾ ನಗುತ್ತಾ ಹೇಳ್ದ ಯುಧೀಶ್ರ ಅರ್ಜುನ ಹೇಳ್ತಾ ಇರುವುದು ನನಗೂ ಕೂಡ ಒಪ್ಪಿಗೆ ಆಗಿದೆ ಅವನೇನು ಹೇಳ್ತಾನೋ ಹಾಗೆ ಮಾಡೋಣ ಯುಧೀಶರ ಹೇಳ್ತಾ ಇರೋ ಕೃಷ್ಣ ಹೇಗೆ ಹೇಳ್ತಾನೋ ನಾವೆಲ್ಲ ಮಾಡುವಣ ಅಂತ ಈಗ ಯುಧಿಷ್ಠನಿಗೆ ಇಷ್ಟು ಬುದ್ಧಿವಾದ ಹೇಳಿ ನಾನು ಯುದ್ಧವನ್ನ ನಾವು ಮಾಡೋಣ ಅಂತ ಅರ್ಜುನ ಹೇಳಿದ ಮೇಲೆ ಇಲ್ಲಿ ಕೃಷ್ಣ ನಗುತ್ತಾ ಇರುವನಂತೆ ಮಯಮಾನ ಹೇಳ್ತಾನೆ ಅರ್ಜುನನ ಅಭಿಪ್ರಾಯವು ಕೂಡ ನನಗಿಷ್ಟ ಅಂತ ಒಂದು ತಮಾಷೆ ಮಾಡುತ್ತಿರುವಂತೆ ಇಲ್ಲಿ ಹೇಳ ಎರಡನೆಯದಾಗಿ ನರನ ಅಭಿಪ್ರಾಯ ಏನಿದೆಯೋ ಅದು ನಾರಾಯಣನ ಅಭಿಪ್ರಾಯ ನಾರಾಯಣನ ಅಭಿಪ್ರಾಯ ಏನಿದೆಯೋ ಅದು ನರನ ಅಭಿಪ್ರಾಯ ಯಾಕೆಂದ್ರೆ ಹಲವಾರು ಬಾರಿ ಇದೇ ಮಹಾಭಾರತದಲ್ಲಿ ಆ ಶ್ರೀ ಕೃಷ್ಣ ಪರಮಾತ್ಮನ ಹೇಳ್ಕೊಂಡಿದ್ದಾನೆ ಕೆ ಅರ್ಜುನ ನಾವಿಬ್ಬರೂ ಕೂಡ ಬೇರಲ್ಲ ಒಂದೇ ನೀನು ನರ ನಾನು ನಾರಾಯಣ ನಾನೇನೋ ಅದು ನೀನೇ ನೀನೇನೋ ಅದು ನಾನು ನನ್ನ ಅಭಿಪ್ರಾಯ ನಿನ್ನ ಅಭಿಪ್ರಾಯ ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಅಷ್ಟು ಆದ್ದರಿಂದ ನಿನ್ನ ಅಭಿಪ್ರಾಯ ಹೇಗಿದ್ಯೋ ಹಾಗೇ ಮಾಡೋಣ ಯುದ್ಧವನ್ನೇ ಮಾಡೋಣ ಅಂಥೇಳಿ ನಗುತ್ತಾ ನಗುತ್ತಾ ಆಗಲ್ಲ ಯಾರು ಕೃಷ್ಣ ಪರಮಾತ್ಮ ಅದು ಬ್ರ್ಯಾಕೆಟ್ ಓಪನ್ ಆಯಿತು ಈಗ ಇಲ್ಲಿ ಇಷ್ಟೆಲ್ಲ ಆಗಿ ರೋಗ ಏನು ಅಂತ ಗೊತ್ತಾಯ್ತಲ್ಲ ಅವನಲ್ಲಿದ್ದಂತಹ ಅಹಂಕಾರ ಮಮಕಾರ ಅದಕ್ಕೆ ಕಾರಣವಾದಂತಹ ಮೋಹ ಮತ್ತು ಅದರ ಪರಿಣಾಮವಾಗಿ ಈಗ ಅವನ ದೇಹದಲ್ಲಿ ಕಾಣಿಸುತ್ತಿರುವಂತಹ ಯಾವ ಪರಿಣಾಮ ಇದೆಯೋ ಯಾವುದೋ ಅವನಲ್ಲಿ ಉಂಟಾದಂತಹ ಕಂಪನ ಅವನ ಆಯುಧ ಜಾರಿ ಬಿದ್ದಿದ್ದು ನಾಲಿಗೆ ಒಣಗಿ ಹೋಗಿದ್ದು ಇಡೀ ದೇಹವು ಆ ಶೋಕದಿಂದ ಸುಡುತ್ತಿರುವವಂತೆ ಭಾಸವಾಗಿದೆ ಇದಿಷ್ಟೂ ಕೂಡ ಆ ಶೋಕದಿಂದ ಉಂಟಾದಂತಹ ಸೈಕೋಸೊಮ್ಯಾಟಿಕ್ ಡಿಸೀಸ್ ಮನಶಾಸ್ತ್ರೀಯ ದೃಷ್ಟಿಯಿಂದ ನೋಡಿದರೆ ಅವನಿಗೆ ಯಾವ ರೋಗವೂ ಇರಲಿಲ್ಲ ಬಹುಶಃ ಅರವತ್ತೆಪ್ಪತ್ತು ವರ್ಷ ಆಗಿರ್ಬೋದಾಗ ಅರ್ಜುನನಿಗೆ ಆದರೂ ಕೂಡ ಅರವತ್ತರ ಎಪ್ಪತ್ತು ವರ್ಷಕ್ಕೇ ಅಷ್ಟು ಆ ಯುವಕ ಅರ್ಜುನ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ಅಂತ ಯಾವ ರೀತಿಯಲ್ಲಿ ತೈತರ್ಯೋಪನಲ್ಲಿ ಹೇಳ್ತಾರೋ ಅಂತಹ ವ್ಯಕ್ತಿ ತನ್ನ ಮಾನಸಿಕ ಆ ಜರ್ಜರಿತನಾದ ಇನ್ನು ನಾನು ಯುದ್ಧ ಮಾಡಲಿಕ್ಕೆ ನನಗೆ ಸಾಧ್ಯವಿಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಗುರುವಿನಲ್ಲಿ ಶರಣಾಗತನಾದ ಮೇಲೆ ಈಗ ಇವನು ತಮಾಷೆ ಮಾಡಿ ಇನ್ನೊಂದಿಷ್ಟು ನಿಜವಾದ ಉಪದೇಶವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಏನು ಹೇಳ್ತಾನೆ ಅಂತ ಹೇಳಿದ್ರೆ ನಿಜವಾಗಿಯೂ ಗೀತೆ ಶುರುವಾಗುವುದು ಭಗವದ್ಗೀತೆ ಈ ಒಂದು ಎರಡನೆಯ ಅಧ್ಯಾಯದ ಹನ್ನೊಂದನೆಯ ಶ್ಲೋಕದಿಂದ ಹದಿನೆಂಟನೇ ಅಧ್ಯಾಯದ ಅರವತ್ತಾರನೆಯ ಶ್ಲೋಕದವರೆಗೆ ನಮಗೆ ಸಮಸ್ತ ಆ ಒಂದು ಅಧ್ಯಾತ್ಮಶಾಸ್ತ್ರದ ಸಂಪೂರ್ಣ ಪರಿಚಯ ನಮಗಿಲ್ಲಿ ಆ ಭಗವಂತ ತನ್ನ ಅಸೀಮ ಕೃಪೆಯಿಂದ ಮಾಡ್ಕೊಡ್ತಾ ಇದ್ದಾರೆ ಎಲ್ಲ ಮಹಾ ಆಚಾರ್ಯರು ಕೂಡ ಸಾಮಾನ್ಯವಾಗಿ ಇಲ್ಲಿಂದಲೇ ತಮ್ಮ ಭಾಷ್ಯವನ್ನು ಪ್ರಾರಂಭಿಸ್ತಾರೆ ಇಲ್ಲಿ ನಾವು ನೋಡಬೇಕಾಗಿದೆ ಸಾಮಾನ್ಯ ಗುರುವಿಗೂ ಈ ಹೊರಗಡೆ ಇರ್ತಾರಲ್ಲ ಆರ್ಡಿನರಿ ಗುರುಗಳಿಗೂ ಏನು ವ್ಯತ್ಯಾಸ ಅನ್ನೋದು ಈಗ ನಿಜವಾಗಿಯೂ ನಾವು ರೋಗಕ್ಕೆ ಎಲ್ಲಿ ಉಪಶಮನ ನೀಡಬೇಕೋ ಅಲ್ಲೇ ನಾವು ಆ ರೋಗದ ಮೂಲಕ್ಕಿ ಕೊಡ್ಲಿಯನ್ನೇ ಹಾಕಬೇಕೆ ಹೊರತು ಕೇವಲ ಹೊರ ಹೊರಗೆ ಆ ರೋಗದ ಲಕ್ಷಣಗಳಿಗೆ ಮಾತ್ರ ಉಪಚಾರವನ್ನು ಮಾಡ್ತಾ ಇದ್ರೆ ಆ ರೋಗ ಎಂದೂ ಕೂಡ ಶಾಂತವಾಗುವುದಿಲ್ಲ ಕೇವಲ ಲಕ್ಷಣಗಳು ಶಾಂತವಾಗಿ ಪುನಃ ಯಾವಾಗ ತಮಗೆ ಈ ಮಾತ್ರೆಗಳು ಈ ಔಷಧಿಗಳು ತೊಂದರೆ ಕೊಡುವುದಿಲ್ಲೋ ಆಗ ಪುನಃ ವ್ಯಕ್ತವಾಗಿ ಆ ಜೀವಿಯನ್ನು ಕಾಡ್ತಾ ಇರ್ತದೆ ಆದರೆ ಇಲ್ಲಿ ಪರಮಾತ್ಮ ಈಗ ಮೊಟ್ಟ ಮೊದಲನೆಯ ಒಂದೇ ಒಂದು ಸೂತ್ರದ ರೀತಿಯಲ್ಲಿ ಇರ್ತಕ್ಕಂತಹ ಒಂದೇ ಒಂದು ಶ್ಲೋಕದಲ್ಲಿ ಒಂದು ಬಾಂಬನ್ನು ಎತ್ತ ಇಡೀ ಗೀತೆಯ ಸಾರ ಇಡೀ ಗೀತೆಯ ಸಾರ ಅದು ಹೇಗೆ ಅಂತ ಹೇಳಿದ್ರೆ ಈ ಒಂದು ಸಾರವನ್ನು ಅಲ್ಲಿ ಕ್ಯಾಕ್ಟೂರ್ ಮಾತ್ರೆಯ ರೀತಿಯಲ್ಲಿ ಕೊಟ್ಟು ನಂತರ ಆ ಇಡೀ ತನ್ನ ಹದಿನೈದು ಅಧ್ಯಾಯಗಳಲ್ಲಿ ಇನ್ನುಳಿದಂತಹ ಯಾವ ಈ ಹದಿನೇಳು ಅಧ್ಯಾಯ ಇದೆಯೋ ಅಲ್ಲಿ ಅದನ್ನ ವ್ಯಾಸವಾಗಿ ಅವನು ವರ್ಣಿಸಿಕೊಂಡು ಹೋಗ್ತಾನೆ ಇದನ್ನೇ ಮಹಾಭಾರತದಲ್ಲಿ ಅತ್ಯಂತ ಸುಂದರವಾಗಿ ಹೇಳ್ತಾರೆ ಮನೀಷಿಗಳಿಗೆ ಯಾವ ರೀತಿಯಲ್ಲಿ ಹೇಳಬೇಕು ಅಂದರೆ ಇಷ್ಟ ಅಂತ ಹೇಳಿದ್ರೆ ಮೊದಮೊದನೆಯದಾಗಿ ಅವರು ಸಣ್ಣದಾಗಿ ಹೇಳ್ತಾರೆ ಒಂದು ವಿಷಯವನ್ನು ಸೂತ್ರದ ರೀತಿಯಲ್ಲಿ ನಂತರ ಅದನ್ನು ಅವರು ವಿಸ್ತಾರ ಮಾಡ್ತಾರೆ ಕೆಲವೊಮ್ಮೆ ವಿಸ್ತಾರ ಮಾಡಿದ್ದನ್ನು ಇನ್ನೊಮ್ಮೆ ಸಂಕ್ಷೇಪವಾಗಿ ನಾನು ಹೇಳ್ತೇನೆ ನಾನು ಏನು ಹೇಳಿದ್ದನ್ನು ಅಂತ ಹೇಳಿ ಪುನಃ ಸಂಕ್ಷೇಪವಾಗಿ ಹೇಳ್ತಾರೆ ಅದನ್ನೇ ವ್ಯಾಸ ಮತ್ತು ಸಮಾಸ ಅಂತ ಹೇಳ್ತಾರೆ ವ್ಯಾಸ ಅಂದರೆ ಬಿರ್ಜಿ ಹೇಳುವುದು ಸಮಾಸ ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದು ಕ್ಯಾಪ್ಯೂಲ್ ರೀತಿಯಲ್ಲಿ ಹೇಳುವುದು ಇಲ್ಲಿ ಸಮಾಸವಾಗಿ ಮೊದಲನೆಯ ಭಗವಂತನ ನಲ್ನುಡಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಏನು ಬೇಕೋ ಅವನಿಗೆ ಅದನ್ನು ಕೊಡ್ತಾ ಇದ್ದ ಬೇರೆ ಯಾವುದನ್ನು ಹೇಳ್ತಾ ಇಲ್ಲ ಅವನು ಇಲ್ಲಿ ಮೂರು ರೀತಿಯಿಂದ ಭಗವಂತ ಈ ಒಂದು ಅಧ್ಯಾಯದಲ್ಲಿ ಅರ್ಜುನನ ಸಮಸ್ಯೆಗೆ ಭಗವಂತ ಮೂರು ಆಯಾಮದಲ್ಲಿ ಮೂರು ಆಯಾಮದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅವನ ರೋಗಕ್ಕೆ ಮೂರು ಆಯಾಮದಲ್ಲಿ ಒಂದು ತತ್ವಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತಹ ಒಂದು ರೀತಿಯಲ್ಲಿ ಎರಡನೆಯದಾಗಿ ಧರ್ಮದ ನೆಲೆಕಟ್ಟಿನಲ್ಲಿ ಧರ್ಮದ ನೆಲೆಕಟ್ಟನ್ನು ಅವನಿಗೆ ಕೊಟ್ಟು ಯಾಕಂದರೆ ಅರ್ಜುನ ನಾನು ಆಗಲೇ ಹೇಳಿದಂತೆ ಆತ ಧರ್ಮಾಕಾಂಕ್ಷಿ ಈ ದುರ್ಯೋಧನ ಮತ್ತು ಧರ್ತಶಾಸ್ತ್ರ ಅರ್ಥ ಕಾಮಾಕಾಂಕ್ಷಿಗಳು ಹೀಗಾಗಿ ಅವರಿಗೆ ಅಲ್ಲಿ ಧರ್ಮೋಪದೇಶ ನಡೆಯುವುದಿಲ್ಲ ಅಧ್ಯಾತ್ಮಶಾಸ್ತ್ರ ನಡೆಯುವುದೇ ಇಲ್ಲ ಅಲ್ಲಿ ಕೇವಲ ದಂಡಂ ದಶಗುಣಂ ಬಗೆ ಅಷ್ಟೇ ಇಲ್ಲಿ ಅರ್ಜುನ ಅವನು ಧರ್ಮಸಮ್ಮೂಢ ಸೇತಾಹ ಧರ್ಮದ ವಿಷಯದಲ್ಲಿ ಸಂಶಯವಾಗಿದೆ ಅವನಿಗೆ ಹೀಗಾಗಿ ಸಾಕಷ್ಟು ಶುದ್ಧಿ ಅದಾಗಲೇ ಅವನ ಮನಸ್ಸಲ್ಲಿ ಆಗಿದೆ ಆದರೂ ಕೂಡ ಇಲ್ಲಿ ಯಾವುದೋ ಒಂದು ನಿಮಿತ್ತದಿಂದ ಅವನಲ್ಲಿ ಆ ಅಹಂಕಾರ ಉದಿಸಿ ಆ ಕಶ್ಮನ ಹೊರಗಡೆ ತೋರ್ತಾ ಇದೆಯಲ್ಲ ಅದರಿಂದ ಪರಮ ಕಾಮಣಿಕನಾದಂತಹ ಈ ಭಗವಂತ ಈಗ ಅವನ ಈ ರೋಗವನ್ನು ಆಮೋಲಾಗ್ರವಾಗಿ ವಾಸಿ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ಯಾಕೆ ಅವನು ತನ್ನ ಸ್ನೇಹಿತ ತನ್ನ ಶಿಷ್ಯನಾಗಿ ಬಂದಿದ್ದರಿಂದ ಈಗ ಅವನಿಗೆ ಮೊಟ್ಟ ಮೊದಲನೆಯ ಏನು ಹೇಳಬೇಕೋ ಇಡೀ ಸಮಸ್ತಕ್ಕೆ ಗ್ರಂಥದಲ್ಲಿ ಅವನು ಹೇಳಬೇಕಾಗಿರುವುದರಿಂದ ಹೇಳ್ತಾ ಇದ್ದಾನೆ ಅಶೋಚ್ಯಾನ್ ಅನ್ವಶೋಚತ್ವ ಪ್ರಜ್ಞಾವಾದಾಂಶ ಭಾಷವೇ ಗತಾತೂನ್ ಅಗತಾತೂನ್ಯ ನ ಅನುಶೋಚಿಸಿ ಪಂಡಿತಾ ಅವನು ಹೇಳುವಂತಹ ರೀತಿ ನೋಡಿ ಮೊಟ್ಟಮೊದಲನೆಯದಾಗಿ ಅವನು ಕೊಟ್ಟಿರುವಂತಹ ಒಂದು ಕ್ಯಾಪ್ಟೂಲು ಇಲ್ಲಿದೆ ಪಂಡಿತಾಹ ಅನ್ನುವಂಥ ಶಬ್ದವನ್ನು ಬಳಸ್ತಾನೆ ಪಂಡಿತಾಹ ಅನ್ನುವಂಥ ಶಬ್ದ ಪುನಃ ನಮಗೆ ಐದನೆಯ ಅಧ್ಯಾಯದಲ್ಲೂ ಬರ್ತದೆ ಶುನಿಶೈವ ಪಂಡಿತಾಹ ಪಂಡಿತಾ ಸಮದರ್ಶಿನ ಅಲ್ಲೂ ಕೂಡ ಪಂಡಿತ ಅನ್ನುವಂತಹ ಶಬ್ದಕ್ಕೆ ಕೇವಲ ಶಾಸ್ತ್ರ ವೇದಗಳನ್ನು ಊರು ಹೊಡೆದವರು ಪಂಡಿತರು ಅಂತಲ್ಲ ಪಂಡ ಅಸ್ತಿ ಅಸ್ತಿ ಇಲ್ಲಿ ಪಂಡಿತ ಪಂಡ ಅಂದರೆ ಜ್ಞಾನ ನಿಜವಾದಂತಹ ಆತ್ಮಜ್ಞಾನ ಸ್ವರೂಪ ಜ್ಞಾನ ಯಾರಿಗೆ ಇದೆಯೋ ತಮ್ಮಲ್ಲಿ ಖಚಿತವಾಗಿ ಸಂಶಯಕ್ಕೆ ಎಡೆಯಿಲ್ಲದಂತೆ ಅವರು ಮಾತ್ರ ಪಂಡಿತರು ಆದ್ದರಿಂದ ಜ್ಞಾನಿಗಳು ಜ್ಞಾನಿಗಳಿಗೆ ಅವರು ಯಾವತ್ತೂ ಶೋಕವನ್ನು ಅನುಭವಿಸುವುದಿಲ್ಲ ಅನ್ನೋದು ಮೊಟ್ಟಮೊದಲನೆಯ ಅವನು ಇಲ್ಲಿ ಕೊಟ್ಟಂತಹ ಒಂದು ಔಷಧ ಆದ್ದರಿಂದ ನೀನು ಅಂತ ತಿಳ್ಕೊ ನೀನು ಯಾರು ತಿಳ್ಕೊ ನೀನು ಈಗೇನು ಮಾಡ್ತಾ ಇದೆಯಾ ಶೋಕಿಸ್ತಾ ಇದೆಯಾ ಆದ್ದರಿಂದ ನೀನು ಅಪಂಡಿತ ನೀನು ಪಂಡಿತ ಅಲ್ಲ ನೀನು ಜ್ಞಾನಿ ಅಲ್ಲ ಆದರೂ ಕೂಡ ನೀನು ಜ್ಞಾನಿ ಅಲ್ಲ ಅಂತ ನಿನಗೆ ಗೊತ್ತಿಲ್ಲ ಆದರೂ ದೊಡ್ಡ ದೊಡ್ಡದಾಗ ಮಾತಾಡಿದಿಯಲ್ಲ ಹಾಗಾಗತ್ತೆ ಹೀಗಾಗತ್ತೆ ಯುದ್ಧದ ಪರಿಣಾಮ ಹಾಗಾಗತ್ತೆ ಯುದ್ಧ ಬೇಡೇ ಬೇಡ ಅಂತ ಅದು ಪ್ರಜ್ಞಾವಾದಾಂಶ ಭಾಷೆ ಏನೋ ಜ್ಞಾನಿಯೋ ಎಂಬಂತೆ ಮಾತನಾಡ್ತಾ ಇದೆಯಾ ಪ್ರಜ್ಞಾ ವಾದಾಂಶ ಬಾಕುತ್ತೆ ಜ್ಞಾನಿ ಯಾವ ಮಾತನ್ನ ಆಡ್ತಾರೆಯೋ ತಿಳ್ಕೊಂಡು ಆ ಮಾತುಗಳನ್ನು ನೀನು ತಿಳುವಳಿಕೆ ಇಲ್ಲದೆ ಆಡಿದ್ಯಾ ಇದು ನೋಡಿ ವ್ಯತ್ಯಾಸ ನಾವು ಕೂಡ ನಮ್ಮ ಜೀವನದಲ್ಲಿ ಶೋಕಕ್ಕೆ ಎಡೆಯಾದಾಗ ಯಾವುದೋ ಕಷ್ಟಕ್ಕೆ ಎಡೆಯಾದಾಗ ಇನ್ನೊಬ್ಬರಿಗೆ ಸಮಾಧಾನ ಮಾಡೋದುಂಟು ಆಗ ಏನೇನು ದೊಡ್ಡ ದೊಡ್ಡ ಫಿಲಾಸಫಿಯನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಒಂದೂ ಕೂಡ ಅವರು ಹೋಗಿ ಮುಟ್ಟೋದೇ ಇಲ್ಲ ಯಾಕೆ ಮುಟ್ಟೋದಿಲ್ಲ ಅಂದರೆ ನಾವು ಹೇಳುವಂಥ ಉಪದೇಶಗಳು ನಮ್ಮ ಜೀವನದಲ್ಲೇ ನಾವು ಅನುಸರಿಸಿರುವುದಿಲ್ಲ ನಮಗೆ ಆ ಉಪದೇಶಗಳ ಪರಿಣಾಮದ ಬಗ್ಗೆ ಸಂಶಯ ಇರ್ತದೆ ಆ ಉಪದೇಶ ಸರಿಯೋ ಅಲ್ವೋ ಅನ್ನುವಂಥ ಸಂಶಯ ನಮ್ಮ ಹೃದಯ ಅಂತರಾಳದಲ್ಲಿ ಇರ್ತದೆ ಯಾಕೆಂದ್ರೆ ಫ್ರೀಯಾಗಿ ಸಿಗೋದು ಇದೊಂದೇ ತಾಣ ಉಪದೇಶ ಒಂದೇ ಫ್ರೀಯಾಗಿ ಕೊಡೋದು ಫ್ರೀಯಾಗಿ ತೆಗೆದುಕೊಡೋದು ಅದಕ್ಕೇನು ಕಾಸಕ್ಕೆ ಕಾಸು ಕೊಡಬೇಕಾಗಿಲ್ಲ ನೀವು ಕಂಪ್ನಿಯಲ್ಲಿ ಕೊಡೋದು ಆದರೆ ಕನ್ಸಲ್ಟೇಷನ್ ಫೀ ಅಂತ ಇರುತ್ತೆ ಅಥವಾ ಡಾಕ್ಟ್ರ್ ಹತ್ರ ಕೇಳಬೇಕಾದ್ರೂ ಕನ್ಸಲ್ಟೇಷನ್ ಫೀ ಅಂತಿರುತ್ತೆ ಈ ಪಕ್ಕದ ಮನೆಯವ್ರಿಗೆ ಉಪದೇಶ ಕೊಡುವಾಗ ಅದಕ್ಕೆ ಫೀಯೇ ಇಲ್ಲ ಬಾಯಿ ಸಾಕು ಕೊಡಬೇಕು ಅಂತ ಅನ್ಸಿದ್ರೆ ಸಾಕು ಒಂದಿಷ್ಟು ನೋಡ್ರಿ ಹಾಗೆ ಮಾಡಿರಿ ಹೀಗೆ ಮಾಡಿರಿ ಅದು ಸರಿ ಹೋಗಿದ್ರಿ ಅದು ನೀವು ನಿಮ್ಮ ನಿಮ್ಮ ಕಷ್ಟದ ಸಮಯದಲ್ಲಿ ಉಪಯೋಗಿಸಿದ್ದೀರಾ ಪರಿಣಾಮವನ್ನು ಕಂಡಿದ್ದೀರಾ ರಿಸಲ್ಟ್ ಏನಾಗಿದೆ ಸೇರಿ ಕೂಡ ಸಕ್ಸಸ್ ಟೆಸ್ಟ್ ಮಾಡಿದಿರ ಇಲ್ಲ ಇದು ಪ್ರಜ್ಞಾವಾದ ಜ್ಞಾನಿಯ ನುಡಿಯಂತೆ ನುಡಿಯುವುದು ನುಡಿ ಯಾರದ್ದೋ ಕೋಗಿಲೆಯ ಕೂಗನ್ನ ನಾನು ಅನುಸರಿಸುತ್ತೇನೆ ಅಂತ ಕಾಗೆ ಹೋದ್ರೆ ಏನಾಗುತ್ತೋ ಹಾಗೆಯೇ ಜ್ಞಾನಿಗಳು ಅನುಭವದಿಂದ ನುಡಿದಂತಹ ನುಡಿಯನ್ನು ನಾನು ಸ್ವತಃ ನನ್ನ ಜೀವನದಲ್ಲಿ ಜ್ಞಾನವಿಲ್ಲದೆಗೆ ಇನ್ನೊಬ್ಬರ ಮೇಲೆ ಉಪದೇಶಕ್ಕೆ ಪ್ರಯೋಗ ಮಾಡಿದರೆ ಅದು ಪ್ರಜ್ಞಾವಾದಾಂತ್ಯ ಆಗುತ್ತೆ ಜ್ಞಾನಿಯ ನುಡಿಯಂತೆ ಕಾಣಿಸ್ತಾ ಅಂತ ಕಾಗೆ ಕೋಗಿದೆ ಎರಡು ಒಂದೇ ತುಂಬ ಸುಂದರವಾಗಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಕಾಕ ಕೃಷ್ಣ ಪಿಗ ಕೃಷ್ಣ ಅದೊಂದು ಇದೆಯಲ್ಲ ಕಾಗಿಲೂ ಕಪ್ಪಂತೆ ಕೋಗಿಲೆಯೂ ಕಪ್ಪಂತೆ ಇವೆರಡರ ಮಧ್ಯದಲ್ಲಿ ಏನು ಭೇದ ಹೇಗೆ ಹೇಳೋದು ಭೇದ ಅಂದ್ರೆ ವಸಂತಕಾಲೇ ಸಂಪ್ರಾಪ್ತಿ ಕಾಕಃ ಕಾಕ ಪಿಗ ಪಿಗ ಆದ್ರೆ ಭೇದವನ್ನು ಹೇಳಬೇಕಾದ್ರೆ ವಸಂತಕಾಲ ಬರಬೇಕಂತ ಆಗ ಕಪ್ಪು ಬಣ್ಣದ್ದೆಲ್ಲ ಕೋಗಿಲೇ ಅಲ್ಲ ಅದಕ್ಕೂ ಕಾಗಲು ಏನು ವ್ಯತ್ಯಾಸ ಅನ್ನುವಂತಹ ವ್ಯತ್ಯಾಸ ಗೊತ್ತಾಗುತ್ತೆ ಹಾಗೆ ನಿಜವಾದ ಸಮಯ ಬಂದಾಗ ನಮಗೆ ನಮ್ಮಲ್ಲಿರುವಂತಹ ಯಾವ ಗುಣ ಇದೆಯೋ ಸತ್ವ ಅನ್ನೋದು ಯಾವ್ದು ಇದೆಯೋ ಅದು ಹೊರಗಡೆ ಬರುತ್ತೆ ಹಾಗೆ ಈಗ ಸಮಯ ಬಂದಾಗ ಗೊತ್ತಾಯಿತು ನಿನ್ನಲ್ಲಿ ಎಷ್ಟು ಸತ್ವ ಇದೆ ನಿನ್ನಲ್ಲಿ ಎಷ್ಟು ಜ್ಞಾನ ಇದೆ ಅಂತ ನನಗೆ ಗೊತ್ತಾಯಿತು ಅಂತ ಅಣಕಿಸುವಂತೆ ಇಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಆದ್ರಿಂದ ಶ್ರೀ ಭಗವಾನುವಾದ ಆ ಭಗವಂತ ಇಲ್ಲಿ ಉಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಏನಕ್ಕೆ ನಿನಗೆ ಜ್ಞಾನಿಯಂತ ಜ್ಞಾನ ಇದೆ ಅಂತ ಯಾಕೆ ಕೇಳಿದ ಭಗವಂತ ಅಂತ ಹೇಳಿದ್ರೆ ಅಶೋಚ್ಯಾ ಅನ್ವಶೋಚತ್ವ ಯಾರಿಗೆ ಯಾರನ್ನು ಕುರಿತು ಶೋಕ ಪಡಲು ಸಾಧ್ಯವಿಲ್ಲವೋ ಶೋಕ ಪಡಬಾರದು ಕುರಿತು ನೀನು ಶೋಕಿಸುತ್ತಿರುವೆ ಯಾಕೆ ಇಲ್ಲಿ ನೋಡಿ ಇದಕ್ಕೆ ಪುನಃ ನಾವು ಅದೇ ಅಧ್ಯಾಯಕ್ಕೆ ಹೋಗ್ಬೇಕು ಸೈನ್ಯ ನಿರ್ಜಮನ ಪರವಾಗಿ ಅಲ್ಲಿ ದೊರೆದಾಗ ಉಪದೇಶ ಮಾಡ್ತನಲ್ವಾ ನೋಡು ಕೃಷ್ಣನ ಮಾತನ್ನು ಕೇಳು ಕೃಷ್ಣ ಹೇಳಿದ ಸರಿ ಕುಂತಿ ವಿದುರ ಹೇಳಿದ್ರು ಸರಿ ಅಂತ ಕೃಷ್ಣನ ಒಂದು ಮಾತನ್ನು ನನ್ನ ಮರ್ಸೋದ ಕೃಷ್ಣ ಅಲ್ಲಿ ಏನೋ ಒಂದು ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ ತುಂಬ ಕೃಷ್ಣ ಹೇಳಿರುವಂಥ ಮಾತು ಅವನು ಯುಧಿಷ್ಠಿರ ಅವನ ಅಭಿಪ್ರಾಯವನ್ನು ಕೇಳುವಾಗ ಎಲ್ಲ ಅಭಿಪ್ರಾಯವನ್ನು ಹೇಳ್ತಾ ಈ ಒಂದು ಮಾತನ್ನು ಹೇಳ್ತಾನೆ ನ ಭೀಷ್ಮೋ ನೋಣೋ ಯುಕ್ತಂ ತತ್ರ ಆಹತು ವಚಃ ಸರ್ವೇ ತಮನು ಅನುವರ್ತಂತೆ ಹೃತೆ ವಿದುರಮಚ್ಯುತ ನೋಡಿ ವಿದುರನ್ನು ಹೊರತಾಗಿ ಬೇರೆ ಯಾರೂ ಕೂಡ ಇನ್ಕ್ಲೂಡಿಂಗ್ ಭೀಷ್ಮ ದ್ರೋಣ ಇದು ಕೃಷ್ಣನ ಮಾತು ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು ಅವನ ಒಪೀನಿಯನ್ ಇದು ಅವನ ನಿರ್ಧಾರ ಅವನು ಹೇಳಿದಂತಹ ನಿಶ್ಚಯವ ನಿಶ್ಚಯವಾದಂತಹ ಮಾತುಗಳು ಅವರೆಲ್ಲ ಹೇಳಿದ್ರಲ್ಲ ಸಭೆಯಲ್ಲಿ ಭೀಷ್ಮ ಮತ್ತು ದ್ರೋಣ ಯಾವ ಭಾವದಿಂದ ಹೇಳಿದ್ರು ಉಪದೇಶ ದುರ್ಯೋಧನಿಗೆ ಅದನ್ನು ಕೂಡ ಕೃಷ್ಣನ ಕಣ್ಣು ಒಳಗನ್ನು ನೋಡ್ತು ಸಂಪೂರ್ಣ ಮನಸ್ಸಿನಿಂದ ಹೇಳಿದ್ರು ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಹೇಳಿದ್ರು ಅದನ್ನು ಕೃಷ್ಣನ ಒಳಗನ್ನು ನೋಡ್ತಾರೆ ಆದ್ದರಿಂದ ಅವನು ತೀರ್ಮಾನ ನೀಡಿದ ಭೀಷ್ಮರೂ ಒದಗೆ ಅರ್ಹರೆ ದ್ರೋಣಾಚಾರ್ಯರು ಒದಗೆ ಅರ್ಹರೆ ಯಾಕೆ ನ ಭೀಷ್ಮ ನ ಚ ದ್ರೋಣ ಯುಕ್ತಂ ಆಹತು ತತ್ರ ವಚಃ ತತ್ರ ಅಂದರೆ ಆ ಸಭೆಯಲ್ಲಿ ಭೀಷ್ಮನೂ ಕೂಡ ದ್ರೋಣನೂ ಕೂಡ ಯುಕ್ತಂ ವಚಃ ಸರಿಯಾದಂತಹ ಮಾತನ್ನು ಧರ್ಮಸಂಗತವಾದಂತಹ ಮಾತನ್ನು ಆಡಲಿಲ್ಲ ಆಹತು ಆಡಲಿಲ್ಲ ಕೃಷ್ಣನ ಮಾತು ನೋಡ ಸರ್ವೇ ತಮನು ವರ್ತಂತೆ ಇವರೆಲ್ಲರೂ ಕೂಡ ಆ ದುರ್ಯೋಧನನ್ನೇ ಸರಿ ಅಂತ ಹೇಳ್ತಾ ಇದ್ದಾರೆ ಅವನ ಹಿಂದೆಯೇ ಹೋಗ್ತಾ ಇದ್ದಾರೆ ಬಿಡದೆ ವಿದುರನನ್ನು ಉಳಿದು ವಿದುರನನ್ನು ಬಿಟ್ಟು ಈ ಮಾತನ್ನ ಅರ್ಜುನ ಕೂಡ ಕೇಳಿಸ್ಕೊಂಡಿದ್ದ ಪಕ್ಕದಲ್ಲೇ ಇದ್ದಲ್ಲ ಅವನು ಅವನೇ ತಾನೇ ಯುಧಿಷ್ಠರನಿಗೆ ಚುಚ್ಚಿ ಹೇಳಿದ್ದು ಕೃಷ್ಣನ ಮಾತನ್ನು ಕೇಳು ಅಂತ ಹೇಳಿ ಈ ಮಾತನ್ನ ಯಾಕೆ ಬಿಟ್ಬಿಟ್ಟ ಈಗ गुरु ना ही महानुभाव श्रेयो भोक्त न भैया भभीहलोके रीतिया फिलसफी बड़ी अली कृष्ण हैभिप्राय संगतवादे अशोच्यवरेलू कूड़ा शोकसलू योग्यर इवरे शोकू अर्हरल इवर कुछ शोक ಅವರನ್ನು ಕುರಿತು ನೀನು ಶೋಕಿಸ್ತಾ ಇದೆಯಾ ಹೀಗಾಗಿ ನೀನಂತಹ ಪ್ರಜ್ಞಾವಾದ ನೀನೆಂತಹ ಜ್ಞಾನಿ ದೊಡ್ಡ ದೊಡ್ಡದಾಗಿ ಮಾತಾಡೋದೇ ಅದು ನೀಂತಹ ಜ್ಞಾನಿ ಅದೊಂದೇ ಅಲ್ಲ ಕಾರಣ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗತ ಜೂನ್ ಅಗತ ಪುನಃ ಪಂಡಿತರಾದವರು ಈ ಎರಡನ್ನು ಮಾಡುವುದಿಲ್ಲ ಒಂದು ಶೋಕಿಸಲು ಯೋಗ್ಯರಲ್ಲದವರ ಬಗ್ಗೆ ಶೋಕಿಸುವುದಿಲ್ಲ ಯಾರು ಬದುಕಿದ್ದಾರೆಯೋ ಅವರ ಬಗ್ಗೆಯೂ ಶೋಕಿಸುವುದಿಲ್ಲ ಯಾರು ಸತ್ತಿದ್ದಾರೆಯೋ ಅವರ ಬಗ್ಗೆಯೂ ಕೂಡ ಶೋಕಿಸುವುದಿಲ್ಲ ಯಾಕೆಂದರೆ ಪಂಡಿತರಿಗೆ ಗೊತ್ತಿದೆ ಈ ಎರಡೂ ಕೂಡ ಶೋಕಿಸಲು ಅರ್ಹರಲ್ಲ ಇದು ಸ್ವಭಾವ ಜೀವಂತವಾಗಿರುವುದು ಸಾಯುವುದು ನಮ್ಮ ಕೈಯಲ್ಲಿಲ್ಲ ಅದು ಈ ಪ್ರಕೃತಿಯ ಕೈಯಲ್ಲಿದೆ ಪ್ರಕೃತಿ ಅನ್ನುವುದು ಭಗವಂತನ ಕೈಯಲ್ಲಿದೆ ಭಗವಂತ ನ್ಯಾನಿಸಿದಂತೆ ಅವನ ನಿಯಮದಂತೆ ಎಲ್ಲ ಕೂಡ ಈ ಹುಟ್ಟು ಸಾವು ಅಂತಕ್ಕಂಥದ್ದು ನಡೀತಾ ಇರುತ್ತೆ ನಾವು ಹೇಳ್ಬೋದು ನಾನು ಕಾಯಬಾರ್ದು ನಾನು ಬದುಕಿರಬೇಕು ಹೀಗೆ ಅಂತ ಅದು ನನ್ನ ಕೈಯಲ್ಲಿ ಇಲ್ಲ ಆದ್ದರಿಂದ ಈ ವಿಷಯದಲ್ಲಿ ಶೋಕಿಸುವುದು ಯಾವ ಥರ ಅದು ಯಾವಾಗಲೂ ಹಾಗೇನೆ ನಮ್ಮ ಇದರಲ್ಲೂ ಕೂಡ ಹಾಗೆ ಇರುತ್ತೆ ಸಾಮಾನ್ಯವಾಗಿ ನಮಗೆ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ಆ ಪ್ರಾಬ್ಲಮ್ ಕುರಿತು ನಾವು ಆಲೋಚನೆ ಮಾಡ್ತೇವೆ ತುಂಬ ಚಿಂತಿಸ್ತೇವೆ ಪ್ರಾಬ್ಲಮ್ ಹೋದ ಕೂಡ ಪ್ರಾಬ್ಲಮ್ ಹೋಯ್ತಲ್ಲ ಅಂತ ಚಿಂತಿಸ್ತೇವೆ ಅದೊಬ್ರು ಹೇಳ್ತಾರೆ ಒಬ್ಬರು ಗಂಡ ಹೆಂಟಿ ಅಂದರೆ ಅವರು ಟ್ರೈನಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಯಾವುದೋ ಒಂದು ಬಹುಶಃ ಅದು ಯಾವ ಮೇಲೋಯನ್ನು ಪಾಪ ಹತ್ತು ಬಿಟ್ಟಿದ್ದಾರೆ ದೂರದ ಪ್ರಯಾಣ ನಿಲ್ಸೋದಿಲ್ಲ ಇನ್ನೊಂದು ಸ್ಟೇಷನ್ಗೆ ಅದು ನಿಧಾನಕ್ಕೆ ಹೋಗ್ತಾ ಇದೆ ಇನ್ನೊಂದು ಸ್ಟೇಷನ್ ಯಾವ ಮುತ್ತಕ್ಕೂ ಗೊತ್ತಿಲ್ಲ ಹೆಂಡತಿಗೆ ಬಾಯಾರಿಕೆ ಆಗಿದೆ ಈಗ ಹೆಂಡತಿ ಹೇಳ್ತಾ ಇದ್ದಾಳೆ ನೀರು ಕುಡಿಬೇಕ್ರಿ ನೀರು ಕುಡಿಬೇಕ್ರಿ ಪಾಪ ಯಾರು ನೀರು ಮಾರೋರು ಕೂಡ ಬರ್ತಾ ಇದೆ ಬಿಸ್ಲರಿ ತಗೋಳ ಕುಡಿಯೋಣ ಅಂತ ಹೇಳಿದ್ರು ಖಂಡ ಸ್ವಲ್ಪ ತಾಳೆ ಸ್ವಲ್ಪ ತಾಳೆ ಇನ್ನೊಂದು ಮುಂದಿನ ಸ್ಟೇಷನ್ ಬರುತ್ತೆ ಈ ಮುಂದಿನ ಸ್ಟೇಷನ್ ಬಂದ ಮೇಲೆ ನಾನು ಹೊರಗಡೆ ಹೋಗಿ ಅಂಗಡಿಗೆ ಹೋಗಿ ನೀರು ತೊಗೊಂಡು ಬರ್ತೀನಿ ನೀನು ಎಷ್ಟು ಬೇಕಾದರೂ ಕೊಡಿ ಒಂದು ಬಾಟ್ಲಾದರೂ ಕೊಡಿ ಎರಡು ಬಾಟ್ಲ್ ಆದರೂ ಸರಿ ಹೇಗೋ ತುಂಬ ಆ ಬಾಯಾರಿಕೆಯಿಂದ ಒದ್ದಾಡಿ ಹೆಂಟಿ ಸುಮ್ಮನೆ ಕೂತ್ಲು ಒಂದೆರಡು ಗಂಟೆ ಆದಮೇಲೆ ಸ್ಟೇಷನ್ ಬಂತು ಗಂಡ ಇಳ್ದ ತಕ್ಷಣ ರಶಲ್ಲಿ ಎಲ್ರೂ ಕೂಡ ರಶ್ಶು ಮೊದಲು ಹೋಗಿ ನಾವು ನೀರು ತಗೊಳ್ಬೇಕು ಅದು ತಗೊಳ್ಬೇಕು ಇದು ತೊಗೊಳ್ಬೇಕು ಕಷ್ಟಪಟ್ಟು ಹಾಗೆ ಮಾಡಿ ಮಾಡಿ ಅಂಗಿ ಗಿಂಗಿ ಎಲ್ಲ ಹಾಕಿಕೊಂಡು ಒಂದೆರಡು ಬಾಟ್ಲು ನೀರು ತಂದ ಟ್ರೈನೊಳಗೆ ಬಂದು ಹೆಂಡತಿ ಕೊಟ್ಟಾ ಹಾಕಿ ಘಟ ಕುಡಿದು ಸರಿ ಟ್ರೈನ್ ಹೋಗ್ತಾಯಿದೆ ಪುನಃ ಶುರುವಾಯಿತು ಹೆಂಡತಿದ್ದು ನನಗೆ ಎಷ್ಟು ಬಾಯಾರಿಕೆ ಆಗಿತ್ತು ಗೊತ್ತೇನು ರೀ ನಿಮಗೇನು ರೀ ಇಷ್ಟು ಬಾಯಾರಿಕೆ ಆಗಿರೋದು ಅಲ್ಲಮ್ಮ ಈಗ ಆಯ್ತಲ್ಲ ಬಾಯಾರಿಕೆ ನಾನು ನೀರು ಕೊಟ್ಟನಲ್ಲ ನೀನು ಕುಡ್ದಾಯಿತು ನೀನು ಬಾಯಾರಿಕೆಯೂ ಹೊರದಾಯ್ತು ಆದರೂ ಕೂಡ ಇದಕ್ಕೆ ಬಾಯಿ ಮಾತ್ರ ಸುಮ್ಮನೆ ಆಗ್ತಾಯಿದೆ ಹೀಗೆ ಕೆಲವರಿಗೆ ಅದೊಂದಿದೆ ಗತಾಸೂನ ಅಗತಾಸು ಸತ್ವೂ ಚಿಂತೆ ಕಾಯ್ದೆ ಹೋದರೂ ಚಿಂತೆ ಬದುಕಿದ್ರೂ ಚಿಂತೆ ಬದುಕದೆ ಹೋದರೂ ಚಿಂತೆ ಹೀಗಾಗಿ ಆ ಚಿಂತೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅದನ್ನ ಹಚ್ಕೊಂಡೇ ಇರ್ತಾರೆ ಮನಸ್ಸಿಗೆ ಹಚ್ಕೊಂಡೇ ಇರ್ತಾರೆ ಅದಕ್ಕೆ ಯಾರೋ ಒಬ್ಬರ ಧಾರವಾಡದ ಕಡೆ ಅವರು ಡಾಕ್ಟರ್ ಇದ್ರಂತೆ ಅವರು ಅವ್ರು ಯಾವಾಗಲೂ ಹೀಗೆ ನಾವು ಆಡು ಭಾಷೆನ ಹೇಳ್ತೇವದಾ ಇಲ್ಲ ನೀವೊಂದು ಇದನ್ನು ನೀವು ತಡೆಗೆ ಹಚ್ಕೋಬೇಡ್ರಿ ಯಾಕೆ ತಡೆಗೆ ಹಚ್ಕೋತೀರಿ ಅಂತ ಹೇಳ್ತಾಯಿದ್ರು ಸರಿ ಹೀಗೇ ಅವರು ಆಡೋ ಮಾತಲ್ಲ ಕೊನೆಗೆ ಇತ್ತು ಒಬ್ಬ ಆಕೆ ಬಂದಂತೆ ಆಕೆ ಏನಾಯಿತಂತೆ ಆಕೆಯ ಮಗುವಿಗೆ ತುಂಬ ಬೀದಿ ನಿಲ್ತಾನೇ ಇಲ್ಲ ಆಕೆ ಬಂದು ವೈದ್ಯರ ಬಂತು ಡಾಕ್ಟ್ರೇ ನಾನು ಮಗುವಿಗೆ ನಿಲ್ತಾನೇ ಇಲ್ಲ ಬೆಳಿಗ್ಗೆ ರಾತ್ರಿ ತನಕ ಬೇಡಿ ಅಂದರೆ ಬೇದಿರಿ ಅಂತ ಅಮ್ಮ ಅದನ್ನ ಏನು ಅಗತ್ಯ ಮಾಡಬಹುದು ನೀವು ಯಾಕೆ ನೀವು ತಲೆ ಹಚ್ಕೋತೀರಿ ಅದನ್ನಲ್ಲ ಅದನ್ನು ತಲೆಗೆ ಹಚ್ಕೋಬೇಡಿ ಅಂತ ಹೇಳಿದ್ರು ಹಾಗೆ ಈ ಚಿಂತೆ ಅಂತಕ್ಕಂಥದ್ದು ಯಾಕೆ ಹೇಳಿದೆ ಅಂದರೆ ಈ ಗತಾಸು ಅಗತಾಸುನ್ಯ ಪ್ರಾಬ್ಲಮ್ ಸಾಲ್ವ್ ಆದರೂ ನಮಗೆ ಆ ಚಿಂತೆ ಹೋಗುವುದಿಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಆ ಚಿಂತೆ ಹೋಗೋದಿಲ್ಲ ನಿಜವಾಗಿಯೂ ಕೂಡ ಚಿಂತೆ ನಾವು ಸ್ವಲ್ಪವಾಗಿ ಕುಲಂಕುಷವಾಗಿ ನಿಧಾನ ವಿವೇಕಯುತವಾದಂತಹ ಬುದ್ಧಿಯಿಂದ ಕೂಲ್ ಮೈಂಡೆಡ್ ಆಗಿ ನಾವು ಆಲೋಚನೆ ಮಾಡಿದ್ರೆ ಯಾವುದಕ್ಕೂ ಕೂಡ ನಾವು ಚಿಂತೆ ಪಡಬೇಕಾಗಿಲ್ಲ ನೀವು ಚಿಂತೆ ಪಟ್ಟ ತಕ್ಷಣ ಆ ಒಂದು ಸಮಸ್ಯೆ ಕೂಡ ಬಗೆಹರಿಯುವುದಿಲ್ಲ ಹೊರತಾಗಿ ಶೋಕ ಇನ್ನೂ ಕೂಡ ಆ ಮನಸ್ಸಿನಲ್ಲಿ ಆವರಿಸಿಕೊಂಡು ನಾವು ಆ ಒಂದು ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳುವುದು ಅನ್ನುವಂಥ ಮಾರ್ಗವೇ ನಮಗೆ ತಿಳಿದಾಗಿದೆ ನೋ ಎಂಟ್ರಿ ಬೋರ್ಡ್ ಆ ಬುದ್ಧಿಯನ್ನು ಕೆಲಸ ಮಾಡುವುದಿಲ್ಲ ಬುದ್ಧಿ ಅಂತಕ್ಕಂಥ ವ್ಯವಸಾಯಾತ್ಮಕ ಬುದ್ಧಿ ನಿರ್ಣಯ ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಕ್ಕಂಥದ್ದು ಯಾವ ಒಂದು ಅಂತಃಕರಣದ ಧರ್ಮ ಇದೆಯೋ ಅದಕ್ಕೆ ಬುದ್ಧಿ ಅಂತ ಹೇಳ್ತಾರೆ ಯಾವಾಗ ಶೋಕದಿಂದ ತಪ್ತವಾಗಿರುತ್ತೋ ಮೋಹ ಬಂದು ಆವರಿಸ್ಕೊಂಡು ಬಿಡುತ್ತೋ ಆಗ ನಮಗೆ ಇದಕ್ಕೆ ಇದೇ ಮಾರ್ಗ ಇದಕ್ಕೆ ಇದೇ ಔಷಧಿ ಅನ್ನೋದು ನಮ್ಗೆ ಗೊತ್ತಾಗುದಿಲ್ಲ ಆಗ ನಾವು ದಿಂಗೂರ ಆಗ್ತಾ ಇದೆ ತರವಲ್ಲ ಅದನ್ನೇ ಪುರಂದದಾದರೂ ಹೇಳ್ತಾ ಇಲ್ಲ ಚಿಂತೆ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಅಂತ ಭಗವಂತನಿಗೆ ಭಕ್ತರನ್ನು ಸಲಹಾ ಚಿಂತೆ ಅನ್ನ ಭೀಮನಿಗೆ ಅನ್ನ ಚಿಂತೆ ಹಾಗೆ ಅರ್ಜುನನಿಗೆ ವೈರ್ಯ ಕೊಲ್ಲುವ ಚಿಂತೆ ಹೇಗೆ ಒಬ್ಬೊಬ್ಬರಿಗೆ ಒಂದು ಚಿಂತೆ ಇರಬೇಕಾದ್ರೆ ಭಗವಂತನಿಗೂ ಚಿಂತೆ ಇರಬೇಕಾದ್ರೆ ಈ ಚಿಂತೆ ಒಂದು ಸರಣಿಯೇ ದೊಡ್ಡದಾಗಿರಬೇಕಾದ್ರೆ ಅದನ್ನು ನಾವು ಬಿಟ್ಟು ಇರಬೇಕು ಅಂತ ಹೇಳಿ ಇಲ್ಲಿ ಭಗವಂತನ ಉಪದೇಶ ಇದೆ ಪಂಡಿತ ಈ ಪಂಡಿತರಾದವರು ನಿಜವಾದ ಜ್ಞಾನಿ ಅಂತ ಅನ್ಸ್ಕೊಳ್ಳುವರು ಯಾವತ್ತೂ ಕೂಡ ಗತಾ ಸೂನ್ ಅಗತಾ ಸೂನ್ ಬದುಕಿರೋರನ್ನು ಕುರಿತು ಬದುಕಿರೋರನ್ನು ಕುರಿತು ಮತ್ತು ಸತ್ತವರ ಬಗ್ಗೆ ಕುರಿತು ಚಿಂತಿಸುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಈ ಶರೀರದ ಧರ್ಮ ಹುಟ್ಟಿದ ಮೇಲೆ ನಾವು ಅದನ್ನು ಮುಂದೆ ಹೇಳ್ತಾನೆ ವಿವಿಧ ರೀತಿಯಲ್ಲಿ ಅವನ ಯಾವ ತತ್ವಶಾಸ್ತ್ರ ಇದೆಯೋ ಆ ತತ್ವಶಾಸ್ತ್ರವನ್ನು ಅವನ ಮುಂದೆ ಹಂತ ಹಂತವಾಗಿ ಅರ್ಜುನನ ಮುಂದೆ ಹೇಳ್ತಾನೆ ಈ ಶರೀರ ಅಂತಕ್ಕಂಥದ್ದು ಒಂದಲ್ಲ ಒಂದು ದಿವಸ ನಾಶವಾಗಲೇಬೇಕು ಇವತ್ತು ನೀನು ನೀನು ಅವರನ್ನು ಕೊಲ್ದೆ ಹೋದರೂ ಕೂಡ ಅವ್ರಿಗಾಗಲೇ ಸಾವು ಅನ್ನೋದು ನಿಶ್ಚಯವಾಗಿ ಭೀಷ್ಮಾಚಾರ್ಯರಿಗೆ ಆರುನೂರು ವರ್ಷ ಆಗಿರ್ಬೋದು ಏಳ್ನೂರು ವರ್ಷ ಆಗಿರ್ಬೋದು ಎಂಟುನೂರು ವರ್ಷ ಆಗಿರ್ಬೋದು ಒಂದಲ್ಲ ಒಂದು ದಿವಸ ಅವರು ಇಚ್ಛಾ ಮಾಡಿದ್ದಾನೆ ಅವರು ಯೋಗದಲ್ಲಾದರೂ ಪ್ರಾಣ ಬಿಡ್ಬೋದು ಅಥವಾ ಹೇಗಾದರೂ ಬಿಡ್ಬೋದು ಅಂತೂ ಪ್ರಾಣ ಅಂತೂ ಬಿಡಲೇಬೇಕು ದ್ರೋಣಾಚಾರ್ಯರು ಕೂಡ ಹಾಗೆ ಇನ್ನುಳಿದಂತಹ ನೀನು ಯಾರಲ್ಲಿ ಬಂಧು ಬಾಂಧವರನ್ನು ನೋಡ್ತಾ ಇದ್ಯೋ ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ತಾ ಇದ್ಯೋ ಅವರು ಯಾರೂ ಕೂಡ ನಿನ್ನ ಜೊತೆಗೆ ಎಂದೆಂದಿಗೂ ಕೂಡ ಇರುವವರಲ್ಲ ಇಷ್ಟು ನಿನಗೆ ತಿಳಿಯದೆ ಈ ಶರೀರ ಅನ್ನೋದು ನಾಶಧರ್ಮವನ್ನು ಹೊಂದಕ್ಕಂಥದ್ದು ಇಷ್ಟು ನಿನಗೆ ತಿಳಿಯದೆ ಆದ್ದರಿಂದ ನೀನು ಇವರನ್ನು ಕುರಿತು ಯಾವತ್ತೂ ಕೂಡ ಶೋಕಿಸಬೇಡ ಅನ್ನುವಂತಹ ಮಾತನ್ನು ಮೊಟ್ಟ ಮೊದಲ ಕ್ಯಾಪ್ಯುಲಾಗಿ ಹೇಳ್ತಾ ಇದ್ದಂದರೆ ಜ್ಞಾನದಿಂದ ನಮ್ಮ ಎಲ್ಲ ಯಾವ ಒಂದು ಸಮಸ್ಯೆ ಇದೋ ಆ ಸಮಸ್ಯೆಗೆ ಒಂದೇ ಒಂದು ಮಾತ್ರೆ ಯಾವು ಅಂದರೆ ಈ ಜ್ಞಾನ ಸರಿಯಾದಂತಹ ಜ್ಞಾನ ಈಗ ಕತ್ಲೆ ಇದೆ ಕತ್ಲೆ ಇದೆ ಕತ್ಲೆ ಇದೆ ಅಂತ ಹೇಳಿ ನಾವು ಲಭಲಭೋ ಅಂತ ಬಾಯಿ ಹೊಡ್ಕೊಂಡ್ರೆ ಆ ಕತ್ಲೆ ಯಾವತ್ತಾದರೂ ಹೋಗುತ್ತೆ ಕತ್ಲೆ ಹೋಗಬೇಕಾದ್ರೆ ಏನು ಮಾಡಬೇಕು ಕತ್ಲೆ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು ಬೆಳಕನ್ನು ತರಬೇಕೇ ಹೊರತು ಬೇರೆ ಅವ್ರನ್ನ ಕರ್ಕೊಂಡು ಬಾ ಇವ್ರನ್ನ ಕರ್ಕೊಂಡು ಬಾ ಶಾಂತಿ ಮಾಡ್ಸೋ ಹೋಮ ಮಾಡ್ಸೋ ಅಂದರೆ ಅದು ಬೆಳಕು ಹೋಗೋದಿಲ್ಲ ಸ್ವಲ್ಪ ಆ ಅಗ್ನಿಯಿಂದ ಸ್ವಲ್ಪ ಹೋಗುತ್ತೆ ಅನ್ನೋ ಅದು ಕೂಡ ಹೋಗೋದು ಬೆಳಕಿನಿಂದೆ ಹೊರತು ಹೋಮ ಮಾಡಿಸು ಹೋಗುವುದಿಲ್ಲ ಶಾಂತಿಯಿಂದ ಹೋಗೋದು ಆ ಅಜ್ಞಾನ ಹೋಗಬೇಕಾದ್ರೆ ಬೆಳಕು ಬೇಕೇ ಬೇಕು ಆ ಬೆಳಕು ಅಂದರೆ ಇಲ್ಲಿ ಜ್ಞಾನ ಅಜ್ಞಾನಕ್ಕೆ ವಿರುದ್ಧವಾದಂತಹ ಈ ಜ್ಞಾನವನ್ನು ಈ ಶ್ಲೋಕದಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಮಾತ್ರೆಯ ರೂಪದಲ್ಲಿ ಭಗವಂತ ಇಲ್ಲಿ ಕೊಟ್ಟಿದ್ದಾನೆ ಪ್ರಜ್ಞ ಒಂದು ಶಬ್ದ ಪಂಡಿತ ಅನ್ನುವಂಥ ಇನ್ನೊಂದು ಶಬ್ದ ಇಡೀ ಇದರಲ್ಲಿ ಇವನಿಗೆ ಜ್ಞಾನದ ಒಂದು ಸಾಧಿಸದ ಔಷಧಿಯನ್ನು ಇವನಿಗೆ ಯಾರಿಗೆ ಅರ್ಜಿಯನ್ನು ನೀಡಬೇಕಾಗಿತ್ತು ಅದನ್ನೇ ಸ್ವಾಮಿ ವಿವೇಕಾನಂದರು ಸಮಾಜ ಸುಧಾರಕರ ಬಗ್ಗೆ ಮಾತನಾಡಿದರು ಅವರು ಯಾವಾಗ ಹೇಳ್ತಾರೋ ಐ ವಾಂಟ್ root and branch reformation I want root and branch reformation Not superficial reformation No – no criminal occult China is named in the territory of eight people Where are you not coming to the territory? am I not going to认�?" Or are you not going to the territory? Or are you not been looking to Snoop Fig, ಇದಲ್ಲ ಹೊರಗಡೆಯಿಂದ ಮಾಡ್ತಕ್ಕಂತಹ ಪ್ರಯತ್ನ ಇದರಿಂದ ಸಮಸ್ಯೆ ಉಲ್ಬಣವಾಗಕ್ಕೆ ಹೊರಟು ಸಮಸ್ಯೆ ಸಂಪೂರ್ಣವಾಗಿ ಅದು ಸಮಾಧಾನ ಸಿಗುವುದಿಲ್ಲ ಸಮಸ್ಯೆಗೆ ನಿಜವಾಗಿ ಸಮಸ್ಯೆಗೆ ಸಮಾಧಾನ ಸಿಗಬೇಕು ಅಂತ ಹೇಳಿದ್ರೆ ಆತ್ಮಜ್ಞಾನವನ್ನು ಸಮಾಜಕ್ಕೆ ಕೊಡಬೇಕು ಆತ್ಮಜ್ಞಾನವನ್ನು ಸಮಾಜಕ್ಕೆ ಕೊಟ್ಟಾಗ ಸಮಾಜವೇ ಯಾವುದು ಉಚಿತ ಯಾವುದು ಅನುಚಿತ ನಾವು ಮಾಡ್ತಿದ್ದಿದ್ದು ಇಲ್ಲಿಯ ತನಕ ಸರಿಯೋ ಅಥವಾ ತಪ್ಪೆ ಅನ್ನುವಂತಹ ನಿಶ್ಚಯ ತಾನು ತಾವೇ ಆ ಸಮಾಜ ಮಾಡಿಕೊಳ್ತದೆ ಹೀಗಾಗಿ ಆ ರೂಟ್ ಅಂಡ್ ಬ್ರ್ಯಾಂಡ್ ರಿಫಾರ್ಮೇಶನ್ ಅಂದರೆ ಸ್ವಾಮೀಜಿ ಹೇಳಿದ್ದು ಇದೆ ಜ್ಞಾನ ಆದ್ದರಿಂದ ಮಹಾತ್ಮರು ಯುಗ ಪುರುಷರು ಅವತಾರ ಕೂಡ ಈ ರೂಟ್ ಅಂಡ್ ಬ್ರ್ಯಾಂಡ್ ರಿಫಾರ್ಮೇಷನ್ ಅದನ್ನು ಬಯಸ್ತಾರೆ ಕೇವಲ ಹೊರಗಿನ ಯಾವ ಸಮಾಧಾನವನ್ನು ಅವರು ಬಯಸುವುದಿಲ್ಲ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಈ ಗೀತವನ್ನು ಇಂಟರ್ಪ್ರಿಟೇಷನ್ ಮಾಡ್ತಾರಲ್ಲ ತುಂಬ ಪಾಪ ಯಾವ ರೀತಿಯಲ್ಲಿ ಮಾಡ್ತಾ ಇರೋದು ಗೀತಾ ಫಾರ್ ಮ್ಯಾನೇಜ್ಮೆಂಟ್ ಗೀತಾ ಫಾರ್ ಹೆಲ್ತ್ ಗೀತಾ ಫಾರ್ ಡೆವಲಪಿಂಗ್ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ನೀವು ನೋಡಿ ಹಾಟ್ ಕೇಳ್ತೀವೆಲ್ಲ ಪುಸ್ತಕಗಳು ನಿಜವಾಗಿಯೂ ಹಾಟ್ ಸೇಲ್ಸೆ ಯಾರಾದರೂ ಗೀತಾ ಭಾಷ್ಯವನ್ನು ತೆಗೆದು ಹೋಗ್ತಾ ಅಯ್ಯೋ ಸ್ವಾಮಿ ಇದು ಹೇಳಿದ್ರು ಒಂದೂ ನಮಗೆ ಅರ್ಥವಾಗುವುದಿಲ್ಲ ದಯವಿಟ್ಟು ನಿಮ್ಮ ಆ್ಯಂಟಿಕ್ಸಲ್ಲಿ ಇಡಿ ನಿಮ್ಮ ಮ್ಯಾನ್ಸ್ಕೃಪ್ತಿಯಲ್ಲಿ ಇದೆಯೋ ತಾಳೆಗರೆ ಇರ್ತೀರಲ್ಲ ಅಲ್ಲಿಡಿ ನಾವು ದೇವರ ಪೂಜೆ ಮಾಡ್ತೀವಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಅದನ್ನ ಪೂಜೆ ಮಂಗಳಹಸ್ತಿ ಮಾಡಿ ಪ್ರಸಾದ ತಗೊಳ್ತೇವೆ ಆರತಿ ತೊಗೊಳ್ತೇವೆ ಅದಕ್ಕೆಲ್ಲ ಏನು ಕೊರತೆ ಇಲ್ಲ ಶ್ರದ್ಧಾಭಕ್ತಿಯಿಂದ ಅದು ಓದಿ ಅಂತ ಹೇಳಿಬಿಡಿ ನಮಗೆ ಓದಿ ಅಂತ ಹೇಳ್ಬಿಡಿ ನಮಗೆ ಇವೆಲ್ಲ ಹಾಟ್ ಸೇಲ್ಸ್ ಸಿಕ್ಕಿದೆ ಒನ್ ಲ್ಯಾಕ್ ಕಾಪೀಸ್ ತೋಲ್ಡ್ ಟೂ ಮಿಲಿಯನ್ ಕಾಪೀಸ್ ತೋಲ್ಡ್ ತ್ರೀ ಮಿಲಿಯನ್ ಕಾಪೀಸ್ ತೋಲ್ಡ್ ನಿಜವಾಗಿ ಅದು ಹೋಗುತ್ತೆ ಯಾಕೆ ನಿಮಗೆ ತಲೆನೋವಿನ ಮಾತ್ರ ಬೇಕಾಗಿದೆ ತಲೆನೋವಿನ ಕಾರಣವನ್ನು ಹೋಗಲಾಗ್ವು ಅಂತ ಮಾತ್ರ ನಿಮಗೆ ಬೇಕಾಗಿಲ್ಲ ತಕ್ಷಣ ತಲೆನೋವು ಶ್ರೆ ಸದ್ ಬು ಅದರಿಂದ ನಾವು ಅಂತಹ ಗ್ರಂಥಗಳಿಗೆ ಅಂತಹ ಇಂಟರ್ಪ್ರಿಟೇಷನ್ಗೆ ಜಾಸ್ತಿ ಹೋಗ್ತೇವೆ ಆದರೆ ಬಾಂಧವರೇ ಇಂತಹ ಇಂಟರ್ಪ್ರಿಟೇಷನ್ನು ಇಂತಹ ಗ್ರಂಥಗಳು ನಿಮಗೆ ಹೆಚ್ಚು ದೂರ ಒಯ್ಯಲಾರವು ಒಂದು ಹೆಜ್ಜೆ ಎರಡು ಹೆಜ್ಜೆ ಒಯ್ದು ನಿಮ್ಮನ್ನು ಅಲ್ಲೇ ಕೈ ಕೈ ಬಿಟ್ಬಿಡ್ತವೆ ಯಾಕೆಂದರೆ ಆ ಇಂಟರ್ಪ್ರಿಟೇಷನ್ಗಳಿಗೆ ಹೆಚ್ಚು ದೂರ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಇಲ್ಲ ಆತ್ಮಜ್ಞಾನ ಭಗವದ್ದರ್ಶನ ಅದರಿಂದ ಉಡಿಸಿದಂತಹ ಮೋಹನಾಶ ಮೋಹನಾಶದಿಂದ ಶೋಕನಾಶ ಇದೇ ನಿಜವಾದಂತಹ ಇಂಟ್ರಪ್ರಿಟೇಷನ್ ಇದೇ ನಿಜವಾದಂತಹ ಮದ್ದು ಅದಕ್ಕೋಸ್ಕರ ನಾವು ಗೀತಾ ಧ್ಯಾನವನ್ನು ಹೇಳುವಾಗ ನಾನು ಒತ್ತಿ ಒತ್ತಿ ನಿಮಗೆ ಹೇಳಿದೆ ಭವದ್ವೇಷಿಣಿ ಏನ ಇದರ ಅರ್ಥ ಏನು ಗೀತಾ ಮಾತೆಗೆ ಒಬ್ಬಳು ದುಷ್ಟ ಇವ್ನು ಕಂಡ್ರೆ ಆಗದಂತೆ ಆಕೆ ಎಲ್ಲ ಕಂಡ್ರೂ ಆಗುತ್ತಂತೆ ಎಲ್ರೂ ಕಂಡ್ರೂ ಆಗುತ್ತಂತೆ ಆದರೆ ಸಂಸಾರ ಕಂಡ್ರೆ ಆಡಬಹುದು ಅವ್ರಿಗೆ ಗೀತೆಗೆ ಸಂಸಾರ ಭವ ಆ ಸಂಸಾರವನ್ನು ಆಕೆ ವೇಷಿಸ್ತಾಳು ಯಾಕೆ ನನ್ನ ಮಗುವನ್ನು ಕಷ್ಟದಲ್ಲಿ ಸಂಸಾರದಲ್ಲಿ ಜನನ ಮರಣ ಚಕ್ರದಲ್ಲಿ ಸುತ್ತಿಸ್ತಾ ಇರೋದು ಈ ದುಷ್ಟ ಭವ ಈ ದುಷ್ಟ ಸಂಸಾರ ಈ ದುಷ್ಟ ಮೋಹ ಇದನ್ನು ಮೊದಲು ನಾಶ ಮಾಡಿದ್ರೆ ನನ್ನ ಮಗು ಗೀತೆಯ ತಾಯಿ ಆಕೆ ಆಕೆ ಹೇಳ್ತಾ ಇದ್ದಾಳೆ ನನ್ನ ಮಗು ಸ್ವಾತಂತ್ರ್ಯವಾಗಿ ಮುಕ್ತವಾಗಿಬಿಡುತ್ತೆ ಅದು ಆನಂದವಾಗುತ್ತೆ ಮೋಕ್ಷವನ್ನು ಪಡೀತದೆ ಅನ್ನುವಂತಹ ಆ ತಾಯಿಯ ಹೃದಯ ಇದೆಯಲ್ಲ ಆ ತಾಯಿಯ ಹೃದಯದಿಂದ ಆಕೆ ಹೇಳ್ತಾ ಇದ್ದಾಳೆ ಭಗವದ್ವೇಷಿ ನಿಜವಾಗಿಯೂ ಗೀತೆ ಹುಟ್ಟಿರುವುದೇ ಸಂಸಾರವನ್ನು ನಿರ್ಮೂಲ ಮಾಡಲಿಕ್ಕೆ ನಿಮ್ಮ ಮ್ಯಾನೇಜ್ಮೆಂಟ್ಗೋಸ್ಕರ ಅಲ್ಲ ನಿಮ್ಮ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು ಡೆವಲಪ್ ಮಾಡ್ಕೊಳ್ಳೋದಲ್ಲ ಅಥವಾ ಸಣ್ಣ ಸಣ್ಣದ್ದಲ್ಲ ನಾನು ಆಗಲೇ ಹೇಳಿದ್ರೆ ನಿಮಗೆ ನಾನೇನಾದರೂ ನಿಮಗೆ ಒಂದು ವಜ್ರವನ್ನು ಕೊಟ್ಟರೆ ವಜ್ರವನ್ನು ನಿಮಗೆ ಕೊಟ್ಟರೆ ನೀವು ಅದನ್ನು ಇನ್ನೊಬ್ಬನ ಕೊಟ್ಟು ಒಂದು ಪೆನ್ಸಿಲ್ ಕೊಡಪ್ಪ ಅಂತ ಹೇಳಿದ್ರೆ ಎಷ್ಟು ಮೂರ್ಖತನವಾದಿತು ಹಾಗೆ ಈ ಭಗವದ್ಗೀತೆಯನ್ನು ನಿಮಗೆ ಕೊಟ್ಟು ಸಂಸಾರವನ್ನು ನಾಶ ನೀವು ಅಂತ ಹೇಳಿ ನಾನು ಕೊಟ್ಟು ನೀವು ಇದನ್ನು ಓದಿ ಇಂಟರ್ಪ್ರಿಟೇಷನ್ ಮಾಡಿ ನಮ್ಮ ಮ್ಯಾನೇಜ್ಮೆಂಟ್ ಉದ್ದಾರ ನನಗೆ ಪ್ರಾಫಿಟ್ ಬಂದರೆ ಸಾಕು ಕಂಪ್ನಿಗೆ ನೀವು ವಜ್ರವನ್ನು ಕೊಟ್ಟು ಪೆನ್ಸಿಲನ್ನು ತಗೊಂಡು ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಇಂಟ್ರೆಸ್ಟು ಇಡದೆ ನೀವು ಕೇವಲ ನೂರು ರೂಪಾಯಿ ವಾಪಸ್ ಮಾಡಬೇಕು ಮೂರ್ಖತ ಪರಮಾವಧಿ ಅಲ್ಲದೆ ಏನಾದ್ಬೇಕು ಒಂದು ವೇಳೆ ನಿಮಗೆ ಈ ಗೀತೆಯಿಂದ ಭವದ್ವೇಷ ಭವದ್ವೇಷಿಯಾದಂಥ ಈ ಗೀತೆಯಿಂದ ನಿಮ್ಮ ಸಂಸಾರ ನಿವೃತ್ತಿಯಾಗಿ ಆತ್ಮಜ್ಞಾನದಿಂದ ನಿಮಗೆ ಆ ಮೋಕ್ಷ ಅನ್ನುವಂತಹ ಫಲ ಸಿಕ್ಕಿದ್ದ ಮೇಲೆ ಇನ್ನು ನಿಮಗೆ ಬೇಕಾದಂತಹ ಮ್ಯಾನೇಜ್ಮೆಂಟ್ ಯಾವ್ದಿದೆಯೋ ನಿಮ್ಮ ಕೈಯಲ್ಲೇ ಇದೆ ಆಟೋಮ್ಯಾಟಿಕ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಬೇಕಾ ನಿಮ್ಮ ಕೈಯಲ್ಲಿದೆ ಇನ್ನು ಯಾವ್ಯಾವ ಫಲ ಬೇಕೋ ನಿಮ್ಮ ಕೈಯಲ್ಲಿದೆ ಅದು ಬುದ್ಧಿವಂತಿಕೆಯೋ ಅಥವಾ ವಜ್ರವನ್ನು ತೆಗೆದುಕೊಂಡು ಕೊಟ್ಟು ಮೂರ್ಖ ಫಲದಿಂದ ಪೆನ್ಸಿಲನ್ನು ಅದಕ್ಕೋಸ್ಕರ ಎಕ್ಟಿಂಗ್ ಮಾಡಿಸೋದು ಬುದ್ಧಿವಂತಿಕೆಯೋ ಆಲೋಚನೆ ಮಾಡಿದೆ ಆದ್ದರಿಂದ ನೀವೇ ನಿರ್ಣಯಿಸಬೇಕು ಯಾವ ಇಂಟರ್ಪ್ರಿಟೇಷನ್ ನಿಮ್ಗೆ ಬೇಕು ಯಾವ ಇಂಟರ್ಪ್ರಿಟೇಷನ್ ನಿಮಗೆ ಬೇಕು ಆದ್ದರಿಂದ ಇದರ ಸಂಪೂರ್ಣ ಸದುಪಯೋಗವನ್ನು ನಾವು ಪಡೆದುಕೊಳ್ಬೇಕಾದ್ರೆ ಭಗವಂತ ಹೇಳಿದ್ದನ್ನು ಅಕ್ಷರಶಃ ನಮ್ಮ ಜೀವನದಲ್ಲಿ ನಾವು ಪಾಲಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದುಕೊಂಡು ಆ ಮೋಕ್ಷ ಅನ್ನುವಂಥ ಫಲವನ್ನು ಎಷ್ಟು ಕಳಕಳಿಯಿಂದ ಭಗವಂತ ಹೇಳಿದ್ದಾನೆ ಇಲ್ಲಿ ಇಲ್ಲದೆ ಹೋದರೆ ಅವನು ಯಾಕೆ ಬರಬೇಕಾಗಿತ್ತು ಕಷ್ಟಪಟ್ಟು ಬರ್ಬೇಕಾಯ್ತಲ್ಲ ಅಷ್ಟು ಆ ಯಾದವರಿಂದ ಗೊಲ್ಲ ಗೋಪಾಲ ಜಾರ ಚೋರ ಆ ಮಾತುಗಳನ್ನು ಅನ್ಸ್ಕೊಡ್ಬೇಕಾಯ್ತಲ್ಲ ಯಾರಿಗೋಸ್ಕರ ಅವನು ಅನ್ಸ್ಕೊಂಡಿದ್ದೀವಿ ತನ್ನ ಭಕ್ತರಿಗೋಸ್ಕರ ತನ್ನ ಭಕ್ತರಿಗೋಸ್ಕರ ಅವನು ತನ್ನ ಮಾನವನ್ನೂ ಕೂಡ ಹರಾಜ್ಗಿಡ್ಲಿಕ್ಕೆ ತಯಾರು ತನ್ನ ಭಕ್ತರಿಗೋಸ್ಕರ ತನ್ನ ಸ್ವಾರ್ಥವನ್ನು ಕೂಡ ಹರಾಜ್ಗಿಡ್ಲಿಕ್ಕೆ ತಯಾರು ಆದರೆ ಅವನು ಒಂದೇ ಒಂದು ಏನಪ್ಪಾ ಅಂದರೆ ತನ್ನ ಭಕ್ತರು ಉದ್ಧಾರವಾಗಿ ಹೋಗಲಿ ಈ ಸಂಸಾರದ ಕಷ್ಟಕ್ಕೆ ಪುನಃ ಅವ್ರು ಬರದೇ ಇರಲಿ ಅಪುನರ್ಭವಂ ಅಪುನರ್ಭವಂ ಪುನರ್ಭವ ಅಂದರೆ ಸಂಸಾರ ಅ ಪುನರ್ಭವಂ ಮತ್ತೆ ಪುನಃ ಬರದೇ ಇರಲಿ ನನ್ನ ಲೋಕಕ್ಕೆ ಬರಲಿರು ಅನ್ನುವಂತಹ ಕಳಕಳಿಯಿಂದ ಈ ಭಗವದ್ಗೀತೆಯನ್ನು ಹೇಳಿದ್ದಾನೆ ಈ ಜ್ಞಾನದ ಮಾತನ್ನು ಆಡಿದ್ದಾನೆ ಈ ಅವನ ರೀತಿಯಲ್ಲೇ ನಾವು ಅದನ್ನು ಅರ್ಥ ಮಾಡಿಕೊಳ್ಳದೆ ಸಣ್ಣ ಸಣ್ಣ ಇಂಟರ್ಪ್ರಿಟೇಷನ್ ಕೊಟ್ಟು ನಮ್ಮ ಒಂದು ಸಣ್ಣ ಫಲವನ್ನು ನಾವು ತೀರಿಸಿಕೊಂಡ್ರೆ ಏನಾಗುತ್ತೆ ಅಂದರೆ ಅವನೇ ಮುಂದೆ ಬೈತಾನೆ ಅರ್ಜಿಯೋನಿಗೆ ಕೃಪಣಾಹ ಫಲಹೇತವ ಯಾರು ಫಲವನ್ನು ಬಯಸಿ ಮಹತ್ತಾದಂತಹ ಈ ಜ್ಞಾನವನ್ನು ಫಲವನ್ನು ಬಯಸಿ ಈ ವೇದವನ್ನು ಈ ಯಾರು ಈ ಮುಖ್ಯವಾಗಿ ಅವನ ಕರ್ಮಿಸ್ಟ್ರಿಗೆ ಬೈತಾನೆ ಮುಂದೆ ಬರುತ್ತೆ ಅದು ಯಾರು ವೇದ ವೇದದ ತಾತ್ಪರ್ಯ ಭಗವಂತ ಆ ವೇದದ ತಾತ್ಪರ್ಯವಾದಂತಹ ಭಗವಂತನನ್ನು ನಾವು ನಮ್ಮ ಜೀವನದಲ್ಲಿ ಕಂಡುಕೊಳ್ಳದೆ ಕೇವಲ ಯಜ್ಞಯಾಗಗಳನ್ನ ಕರ್ಮವನ್ನ ಮಾಡ್ತಾ ಸಣ್ಣ ಸಣ್ಣ ಫಲವನ್ನ ಮಾಡ್ತಾ ಸಣ್ಣ ಸಣ್ಣ ದೇವತೆಗಳನ್ನು ಉಪಾಸಿಸುತ್ತಾ ಈ ಲೋಕ ಆ ಲೋಕ ಇದು ಅದು ಅಂತ ಸಣ್ಣ ಸಣ್ಣ ಫಲವನ್ನ ಮಾಡಿದ್ರೆ ಕೃಪಣಾ ಸಣ್ಣ ಬುದ್ಧಿ ಉಳ್ಳವರು ಅದೇ ನಾನು ಹಾಗೆ ವಜ್ರವನ್ನ ಕೊಟ್ಟು ಪೆನ್ಸಿಲನ್ನು ಆಗುತ್ತೆ ಅಂತವರು ಅಂತ ಕೃಷ್ಣನ ಇಂಗಿತ ಭಗವಂತನ ಇಂಗಿತ ಆದ್ದರಿಂದ ನಾವು ಆ ಭಗವಂತನ ನಿಜವಾದ ಯಾವ ಒಂದು ವಿವಕ್ಷೆ ಅಂತ ಹೇಳ್ತಾರೆ ವಿವಕ್ಷ ಅಂದರೆ ವಕ್ತು ನಿತ್ಯ ವಿವಕ್ಷ ಭಗವಂತ ಏನು ಹೇಳಲು ಬಯಸುತ್ತಾನೋ ಅದು ವಿವಕ್ಷೆ ಆ ವಿವಕ್ಷೆಯನ್ನು ಯಥಾಮತಿಯಾಗಿ ನಾವು ನಮ್ಮ ಜೀವನದಲ್ಲಿ ಆಚರಿಸಿ ಒಂದು ವೇಳೆ ಇದರಲ್ಲಿರ್ತಕ್ಕಂತಹ ಆದರ್ಶಗಳು ತುಂಬ ಉಚ್ಚವಾಗಿದೆ ನಮ್ಮ ಜೀವನಕ್ಕೆ ಆಗುವುದಿಲ್ಲ ಅಂತ ಇದ್ರೂ ಕೂಡ ಅದನ್ನು ಪ್ರಾಮಾಣಿಕತೆಯಿಂದ ಒಪ್ಪಿಕೊಂಡು ಭಗವಂತನ ಪಾದಪತ್ಮಗಳಿಗೆ ಅರ್ಪಿಸ್ತಾ ಅವನೇ ಹೇಳಿದಂತೆ ಪರಮಾತ್ಮ ನೀನು ಹೇಳಿದ್ದ್ಯಾ ನೀನು ಹೇಳಿದ್ದನ್ನೆಲ್ಲ ನಾನು ಎಲ್ಲವೂ ಕೂಡ ನೂರಕ್ಕೆ ನೂರಷ್ಟು ಆಚರಿಸಲಿಕ್ಕೆ ಹಸಿವಿಲ್ಲ ನನಗೆ ಗೊತ್ತಿದೆ ನಾನು ಅಸಕ್ತ ಆದ್ದರಿಂದ ನೀನು ಹೇಳಿದ್ರಲ್ಲಿ ನಾನು ಒಂದೇ ಒಂದು ಅಂಶ ಆದೂ ಕೂಡ ಕೃಷ್ಣಾರ್ಪಣನಸ್ತು ಅಂತ ಹೇಳ್ತಾ ನಾನು ನಿನ್ನ ಪೂಜೆಯಾಗಿ ಯಜ್ಞದ ರೀತಿಯಲ್ಲಿ ಆಚರಿಸ್ತಾ ನಿನಗೆ ಅರ್ಥಿಸ್ತಾ ಇದ್ದೇನೆ ಈ ಒಂದು ಅಂಶವನ್ನು ನೀನು ತೆಗೆದುಕೊಂಡು ಆ ಮೋಕ್ಷ ಅನ್ನುವಂಥ ನೂರು ಅಂಶವನ್ನು ಕೊಡಪ್ಪ ಅಂತ ಪ್ರಾರ್ಥಿಸ್ಕೊಂಡ್ರೆ ಅವನ ಅನುಗ್ರಹ ಶಕ್ತಿ ನಮ್ಮ ಮೇಲೆ ಕೆಲಸ ಮಾಡುತ್ತೆ ಭಗವಂತನ ಅನುಗ್ರಹ ಶಕ್ತಿ ಕೃಪೆ ಅಂತ ನಾವೇನು ಹೇಳ್ತೇವಿಯೋ ಅಲ್ಲಲ್ಲಿ ಅಲ್ಲಲ್ಲಿ ಭಗವಂತ ಇಟ್ಟಿದ್ದಾನೆ ನಾವು ಅದನ್ನು ಅರ್ತ್ಕೊಳ್ಬೇಕು ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿದ್ದಾನೆ ಈಗ ಸಪ್ತಪುರಿಯಲ್ಲಿ ಸತ್ರೆ ಶರೀರವನ್ನು ತ್ಯಾಗ ಮಾಡಿದ್ರೆ ಮೋಕ್ಷ ಅಂತ ಇದೆ ಸುಳ್ಳೋ ಸತ್ಯವೋ ಸುಳ್ಳು ಯಾಕೆ ಆಗ ಸಾಧ್ಯ ಹೇಳು ಸುಳ್ಳು ಯಾಕೆ ಆಗ ಸಾಧ್ಯ ಯಾಕೆಂದ್ರೆ ಭಗವಂತ ಇಷ್ಟೆಲ್ಲ ಕರ್ಮದ ಒಂದು ಚಕ್ರವನ್ನ ಆತ ನೇಮಿಸಿದ ಮೇಲೆ ಅವನೇ ಸ್ವತಃ ತನ್ನ ಭಕ್ತರ ಮೇಲೆ ತನ್ನ ಜೀವಿಗಳ ಮೇಲೆ ಇರುವಂತಹ ಪರಮ ಕಾರುಣ್ಯದಿಂದ ಅಲ್ಲಲ್ಲಿ ಒಂದು ಕೃಪೆಯ ಶ್ರದ್ಧೆಯ ಕೇಂದ್ರವನ್ನು ಇಟ್ಟಿದ್ದಾನೆ ಹೋಗಿ ಮುಕ್ತರಾಗಿ ಹೋಗಿ ಅವನು ಹಾಗಾದರೂ ಹೋಗಲಿ ಮುಕ್ತರಾಗಿರ್ಲಿ ಆನಂದವನ್ನು ಹೊಂದಲಿ ಅಂತ ಹೀಗೆ ಅಲ್ಲಲ್ಲಿ ಆ ಒಂದು ಆ ಏಳು ಹೇಳ್ತಾರಲ್ಲ ಸಪ್ತ ಪುಡಿ ಅದನ್ನು ಇಟ್ಟಿದ್ದಾನೆ ಹೀಗಾದರೂ ಮಾಡಿ ನನ್ನ ಹತ್ರ ಬರಲಿ ಅಂತ ಅವನಿಗೆ ನೆಪ ಮಾತ್ರ ಬೇಕು ಭಗವಂತಿ ನೆಪ ಬೇಕು ತನ್ನ ಹತ್ರ ಬರ್ಲಿಕ್ಕೆ ನೆಪ ಹೊಂದಿದ್ರೆ ಅವನು ಉಳಿದುದನ್ನ ಅವನೇ ನಿಮಗೆ ಸಹಾಯವನ್ನು ಮಾಡ್ತಾನೆ ಇನ್ನು ಮುಂದಿನ ಉಪನ್ಯಾಸವನ್ನ ನಾವು ಮುಂದಿನ ವಾರ ಅಲ್ಲ ಮುಂದಿನ ವಾರ ಯಾಕೆ ಅಂದರೆ ವರಮಹಾಲಕ್ಷ್ಮಿ ವರ್ತ ಇರುವುದರಿಂದ ಇಲ್ಲೆಲ್ಲ ಕಾರ್ಯಕ್ರಮಗಳು ಇರುವುದರಿಂದ ಆ ವಾರ ಇರುವುದಿಲ್ಲ ಅದರ ಮುಂದಿನ ವಾರ ಅಲ್ವಾ ಹಾ ಮೂರನೇ ತಾರೀಕು ಪುನಃ ಇಲ್ಲಿ ತೆರೋಣ ಓಂ ಊರ್ ನಮದ ಪೂರ್ಣಮೂರ್ಣಮದ ಜೇ ಪೂರ್ಣಸ್ಯ ಪೂರ್ಣ ಮಾದ ಪೂರ್ಣಮೇವಿಷ್ಯತೆ ಶಾಂತ್ಿಶಾಶಾತಿ ಹರಿ ಓ ಸಪ್ಸತ್ ಶ್ರೀಕೃಷ್ಣಾರ್ಪಣಮಸ್ತೂ